ಅೀಬ್ರಹ್ಮ್ವಿಷಶತ್ವಾತ್ಮಕ ವಿಷ್ಣು ವ್ಯಸ್ತಮಸ್ತಲಗುಣ ನಿಧಿಸೋಷವ್ಯಪೇತ ಪೂರ್ಣಾನಂದ್ಯೋ ಯೋ ಗುರುರಬಿ ಪರಮಶ್ಚಿಂತೈತ ಮಹಂತ ಜನ್ಮನ್ವಯಿತರತಾಚೇಷ್ವಿಸ್ವರೇ ಬ್ರಹ್ಮಸ್ರದಾಕ ಮುಹ್ಯಂತ ಯಂಸೂರಯ ತೇಜೋವಾರ್ಯಮೃದ ಯಥ ವಿಮಯ ಯತ್ರಿಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಕ ಸತ್ಯವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದೇ ನಿರಂತರನುಡಮೂಗೋಪಿ ವಗ್್ಮೀಜತಿರ ಜಂಂತುರ್ಜಾತೆ ಪ್ರಜ್ಞಮೂಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮೊಮ ವಚಸಿ ನಿಧತ್ ಸನ್ಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪಾಯ ಧರ್ಮರ್ಗೇ ಪ್ರೇರೆಯದು ನೋ ಮಿಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮ್ ಬಿಹರನ್ ಶ್ರೀವಾದಿರಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವ್ರತರಘವೇಂದ್ರ ಮುನಿ ಸದ್ಬೋಧಸ್ಯನಪ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರೋ ವಿನ್ಯಸುಧಾರ್ರೀಭಗವಾ ಮುಕ್ತ ಹ್ಯಾಖ್ಯಾ ಗುಣತ ಮೇನವಸ್ತು ಗುಣಸ್ಯ ಮಾಯಮೂಲ ಮೇ ಗುಣತಃ ಮದ್ವಶಸತ್ವಾಹಿ ಜೀವಸ್ವಾವತಃ शुद्धन ज्ञानानंद स्वरूपिया जीव उत्तमन जीव ज्ञानानंद स्वरूपिया अधमन जीव ज्ञान दुखद स्वरूपिया मध्यम सुख दुख ज्ञान ज्ञान सुख दुख मिश्र स्वरूपर ಆದರೆ ಯಾರಿಗೂ ಸತ್ವಗುಣ ರಜೋಗುಣ ತಮೋಗುಣಗಳ ಈ ಬಂಧನ ಸ್ವಭಾವದೊಳಗಿಲ್ಲ ಸ್ವಭಾವ ಇದು ಚಿದ್ರೂಪ ಬಂಧನ ಇದು ಬಾಹ್ಯವಾದಂತಹ ಗುಣಗಳಿಂದಾಗಿ ಬರೋದು ಆ ಸತ್ವರಜ್ ತಮೋಗುಣಗಳು ಜಡವಾದ ಗುಣಗಳು ತಾವೇ ತಾವಾಗಿ ಬಂಧವನ್ನು ತಂದುಕೊಡುವುದಕ್ಕೆ ಸಮರ್ಥವಾಗಿಲ್ಲ ಭಗವಂತನ ಇಚ್ಛೆಯಿಂದ ಅವುಗಳು ನಮಗೆ ಬಂಧವನ್ನು ಕೊಟ್ಟಿವೆ ಅನಾದಿ ದೇವರು ಎಲ್ಲ ಜೀವರನ್ನು ಬಂಧನದಲ್ಲಿಟ್ಟಿದ್ದಾನೆ ತನ್ನದೇ ಆದಂತಹ ಇಚ್ಛೆಯಿಂದ ತನ್ನ ಅಧೀನವೇ ಆದ ಸತ್ವರಜ ಸ್ತಮೋ ಗುಣಗಳನ್ನು ನಿಮಿತ್ತ ಮಾಡಿ ಜೀವರನ್ನು ಬಂಧನದಲ್ಲಿಟ್ಟಿದ್ದಾನೆ ಅನ್ನೋದಕ್ಕೆ ಜೀವರು ಬದ್ಧರು ಅಂತಾದರು ಅನಾದಿ ಅವರಿಗೆ ಬಂಧನದಿಂದ ಮೋಕ್ಷವನ್ನು ನೀಡುತ್ತಾನೆ ತನ್ನ ಸಾಕ್ಷಾತ್ಕಾರವಾದಾಗ ಆದರೆ ಈ ತರಹದ ದೇವರಿಗೆ ಇರುವುದಕ್ಕೆ ಸಾಧ್ಯ ಇಲ್ಲ ದೇವರ ಅಧೀನವಾದ ಸತ್ವರಜಸ್ತಮೋ ಗುಣಗಳು ದೇವರಿಗೆ ಬಂಧಕವಾಗುವುದಕ್ಕೆ ಸಾಧ್ಯ ಇಲ್ಲ ನಾವು ಅಪರಾಧಿಗಳಾದದ್ದರಿಂದ ನಮ್ಮನ್ನು ದೇವರು ಸತ್ವರಜಸ್ತಮೋ ಗುಣಗಳಿಂದ ಕಟ್ಟಿ ಇಟ್ಟಿದ್ದಾನೆ ನಮ್ಮ ಸ್ವಾತಂತ್ರ್ಯ ದೇವರಲ್ಲಿ ಸ್ವಾತಂತ್ರ್ಯವನ್ನು ತಿಳಿಯದೆ ನಮ್ಮಲ್ಲಿಯೇ ಸ್ವಾತಂತ್ರ್ಯವನ್ನು ತಿಳಿದು ನಿಜವಾಗಿ ಇರುವ ಪಾರತಂತ್ರ್ಯವನ್ನು ತಿಳಿಯದೇ ಇದ್ದದ್ದಕ್ಕಾಗಿ ಅನಾದಿ ಕಾಲದಿಂದ ದೇವರು ನಮ್ಮನ್ನು ಬಂಧನದಲ್ಲಿಟ್ಟಿದ್ದಾನೆ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ ಈ ಬಂಧ ನನಗಿರೋದಕ್ಕೆ ಹೇಗೆ ಸಾಧ್ಯ ನಾನೇ ಎಲ್ಲರಿಗೂ ಬಂಧ ಕೊಡುವವನು ಸತ್ವಜಸ್ತಮ ಗುಣಗಳು ನನ್ನ ಅಧೀನ ಹೀಗಾಗಿ ನನಗೆ ಅವುಗಳು ಬಂಧಕವಾಗೋದಿಲ್ಲ ಎಂಬುದಾಗಿ ಹೇಳುತ್ತಾನೆ ಮೇ ಗುಣತಃ ನನ್ನ ಗುಣಗಳಿಂದ ಅಂದರೆ ನನ್ನ ಅಧೀನವಾದ ಸತ್ವರಜಸ್ತಮೋ ಗುಣಗಳಿಂದ ಜೀವನಿಗೆ ಬದ್ಧ ಮುಕ್ತ ಇತಿಹಿ ಆಖ್ಯ ಜೀವ ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾಗ್ತಾನೆ ಅಪರೋಕ್ಷ ಜ್ಞಾನವಾದ ಮೇಲೆ ಅವುಗಳಿಂದ ಮುಕ್ತನಾಗ್ತಾನೆ ಎಂಬುದಾಗಿ ವ್ಯವಹಾರ ಉಂಟು ವಸ್ತುತಃ ಸ್ವಾಭಾವಿಕವಾಗಿ ಜೀವನಲ್ಲಿ ಬದ್ಧತ್ವ ಮುಕ್ತತ್ವಗಳಿಲ್ಲ ಸ್ವಾಭಾವಿಕವಾಗಿ ಅವನು ನಿತ್ಯ ಮುಕ್ತ ಇದ್ದಾಗೇನೆ ಚಿದ್ರೂಪ ಅವನು ಆದರೆ ಈ ನನ್ನ ಅಧೀನವಾದ ಗುಣಗಳ ಮೂಲಕ ಅವನಿಗೆ ಬಂಧನ ಬರ್ತದೆ ಆ ಗುಣಗಳ ನಿವೃತ್ತಿಯಾದಾಗ ಅವನನ್ನು ಮುಕ್ತ ಅಂತ ಕರೀತಾರೆ ಸ್ವರೂಪತಹಾನೇ ಕೆಲವರು ಬದ್ಧರು ಕೆಲವರು ಮುಕ್ತರು ಅಂತ ಹೀಗಾರಿಲ್ಲ ಸ್ವರೂಪದಲ್ಲಿ ಎಲ್ಲರೂ ಶುದ್ಧರೇ ಗುಣಗಳಿಂದ ಬದ್ಧರು ಗುಣಗಳಿಂದ ಮುಕ್ತರು ಗುಣಸ್ಯ ಮಾಯಾಮೂಲತ್ವಾ ಗುಣ ಇದು ನನ್ನ ಇಚ್ಛೆಗೆ ಅಧೀನವಾದದ್ದರಿಂದ ನಮೇ ಬಂಧೋ ನಮೋಕ್ಷಣಂ ನನಗೆ ಬಂಧವಾಗಲಿ ಅಥವಾ ಮೋಕ್ಷವಾಗಲಿ ಎರಡೂ ಇಲ್ಲ ಎಂಬುದಾಗಿ ದೇವರು ಹೇಳಿಕೊಂಡ ಇಲ್ಲಿ ಅಮಾಯತ್ವಾ ನಿರ್ಗುಣೋಹಂ ಬಂಧಮೋಕ್ಷವು ನಾಪಿ ಮೇ ಮದಧೀನಸ ಜೀವಸ್ ಬಂಧಮೋಕ್ಷ ಮದೇವತು ಇದು ಸ್ವಾಭಾವ್ಯೇ ಅಮಾಯತ್ವಾ ಮಾಯಾ ಪ್ರಕೃತಿ ಪ್ರಕೃತಿಯ ಸಂಬಂಧವೇ ನನಗಿಲ್ಲ ಅಂದಮೇಲೆ ಪ್ರಕೃತಿಯ ವಿಕಾರವಾದಂತಹ ಗುಣಗಳ ಸಂಬಂಧವೂ ನನಗಿಲ್ಲ ಅಮಾಯತ್ವಾರ್ಗುಣೋಹಂ ಗುಣಗಳ ಸಂಬಂಧನೇ ಇಲ್ಲ ಅಂದಮೇಲೆ ಗುಣಗಳಿಂದ ಬರುವ ಬಂಧಮೋಕ್ಷಗಳೂ ನನಗಿಲ್ಲ ಜೀವನಿಗೆ ಮಾತ್ರ ಮದಧೀನಸ ಜೀವಸ್ಯ ಬಂಧ ಮೋಕ್ಷವು ಮದೇವತು ನನ್ನಿಂದಲೇ ಜೀವನಿಗೆ ಮಾತ್ರ ಬಂಧ ಮೋಕ್ಷಗಳು ಎರಡೂ ಉಂಟು ಎಂಬುದಾಗಿ ಸ್ವಾಭಾವ್ಯ ಎಂಬ ಗ್ರಂಥದಲ್ಲಿಯೂ ತಿಳಿಸಿದ್ದಾರೆ ಇದು ಉದ್ಧವನು ಮಾಡಿದ ಪ್ರಶ್ನೆಗೆ ನೇರವಾದ ಉತ್ತರ ನಿನಗೂ ಬಂಧ ಇದೆಯೋ ಇಲ್ಲವೋ ಬಂಧ ಇರೋದಾದರೆ ಯಾವ ರೀತಿ ನೀನು ಬಂಧನಾಗ್ತೀದಿ ಹೀಗೆಲ್ಲ ಪ್ರಶ್ನೆ ಕೇಳಿದ್ದಾನೆ ಉದ್ಧವ ಅದಕ್ಕೆ ಕೃಷ್ಣನ ನೇರವಾದ ಉತ್ತರ ಸರ್ವಥಾ ನನಗೆ ಬಂಧ ಇಲ್ಲ ಮೋಕ್ಷವೂ ಇಲ್ಲ ಮೋಕ್ಷ ಇಲ್ಲ ಅನ್ನೋ ಶಬ್ದದ ಅರ್ಥ ನಿಮಗೆ ಮೊನ್ನೆ ಗೊತ್ತಾಗಿದೆ ಮೊದಲಿಗೆ ಬಂಧ ಇದ್ದು ಬಂಧ ಹೋಯಿತು ಅನ್ನೋ ಅರ್ಥದಲ್ಲಿ ಮೋಕ್ಷ ಇಲ್ಲ ಮೊದಲಿನಿಂದಲೂ ಬಂಧ ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ಮೋಕ್ಷ ಅಂತ ಹೇಳೋದಾದರೆ ದೇವರಿಗೂ ಇದೆ ಆ ತರಹದ ಮೋಕ್ಷ ಇದೆ ಶೋಕ ಮೋಹ ಸುಖಂ ದುಃಖಂ ದೇಹಾಪತಿಶ್ಚ ಮಾಯ ಸ್ವಪ್ನೆ ಯಥಾ ಆತ್ಮನಃ ಖ್ಯಾತಿ ಸಂಸ್ಕೃತಿ ನಟು ವಾಸ್ತವೀ ಇಲ್ಲಿ ಸಂಸಾರ ಇದು ವಾಸ್ತವವಲ್ಲ ಸ್ವಪ್ನದಲ್ಲಿ ಹೇಗೆ ನಮಗೆ ಇಲ್ಲದಿರುವ ವಸ್ತುಗಳು ತೋರ್ತವೋ ಹಾಗೆ ಈ ಸಮಗ್ರವಾದ ಸಂಸಾರವು ವಾಸ್ತವಿಕವಾಗಿ ಇಲ್ಲ ಇಲ್ಲದೇ ಇದ್ದರೂ ನಮಗೆ ಇದೆ ಅಂತ ತೋರ್ತದೆ ಅನ್ನೋ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಮಾತಿಗೆ ಅಭಿಪ್ರಾಯ ತೋರ್ತದೆ ಅದಕ್ಕೆ ಶ್ರೀಮದಾಚಾರ್ಯರು ನಿಜವಾದ ಅಭಿಪ್ರಾಯವನ್ನ ಲೋಕಸಂಹಿತ ಎಂಬ ಪ್ರಮಾಣದ ಉದಾಹರಣವನ್ನು ಮಾಡಿ ತಿಳಿಸಿಕೊಡ್ತಾರೆ ಸ್ವಪ್ನದಲ್ಲಿ ತೋರುವ ವಸ್ತುಗಳೆಲ್ಲ ಸುಳ್ಳು ಅಂತ ಹೇಳಲು ಹೊರಟದ್ದಲ್ಲ ಇದು ಅಥವಾ ಅದನ್ನು ಉದಾಹರಣೆಯಾಗಿ ಕೊಡ್ತಿಲ್ಲ ಉದಾಹರಣೆಯೇ ಇಲ್ಲ ಕೊಡೋದು ಹೇಗೆ ಸ್ವಪ್ನದಲ್ಲಿ ತೋರಿದ್ದು ಸತ್ಯನೇ ಸುಳ್ಳು ಅಲ್ಲವೇ ಅಲ್ಲ ಆದರೆ ಈಗ ಉದಾಹರಣೆ ಇನ್ನೊಂದು ನಿಮಗೆ ಕೊಡೋದಾದರೆ ಸಿಂಹದ ಚಿತ್ರವನ್ನು ನೋಡ್ತೀರಿ ಅಥವಾ ಒಂದು ಸಿಂಹದ ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಪ್ರತಿಮೆಯಂತೂ ಅನಿಸೋದಿಲ್ಲ ನಿಜವಾದ ಸಿಂಹ ಬಂದು ನಿಂತಿದೆಯೋ ಅನಿಸೋ ಆಗಿದೆ ನೋಡದೆ ಕ್ಷಣಕ್ಕೆ ಭಯವಾಗತ್ತೆ ಆಗ ಪಕ್ಕದಲ್ಲಿದ್ದವರು ಹೇಳ್ತಾರೆ ಇದನ್ನು ನಿಜವಾದ ಸಿಂಹ ಅಂತ ತಿಳ್ಕೊಂಡ ಸುಳ್ಳದು ಅಂತ ಸುಳ್ಳೇನದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಒಳ್ಳೆ ಪ್ರತಿಮೆ ಮಾಡಿಸಿದ್ದಾರೆ ಹಿತ್ತಾಳೆಯ ಪ್ರತಿಮೆಯೋ ಬಂಗಾರದ್ದೋ ಸುಳ್ಳು ಹೇಗಾಗ್ತದೆ ಸುಳ್ಳು ಅನ್ನುವುದಕ್ಕೆ ಅರ್ಥ ಏನು ರಕ್ತ ಮಾಂಸಾದಿಗಳಿಂದ ತಯಾರಾದ ದೇಹದಲ್ಲಿರುವಂತಹ ಏನೊಂದು ಸಿಂಹ ಇದೆ ಆ ತರಹದ ಸಿಂಹ ಇದಲ್ಲ ಇಷ್ಟೇ ಅರ್ಥದಲ್ಲಿ ಅದು ಸುಳ್ಳು ಸುಳ್ಳು ಸುಳ್ಳಲ್ಲ ಅದು ಅದು ಬಂಗಾರದ ಸಿಂಹನೇ ಅದು ಆದರೆ ಇದು ಬಂಗಾರದ್ದು ಅಂತ ಗೊತ್ತಿದ್ದರೆ ಅಥವಾ ಹಿತ್ತಾಳೆಯದು ಅಂತ ಗೊತ್ತಿದ್ದರೆ ಇವನಿಗೆ ಭಯ ಆಗ್ತಿರಲಿಲ್ಲ ಅದು ಗೊತ್ತಿಲ್ಲದೆ ಇದ್ದಕ್ಕೆ ಭಯವಾಗಿದೆ ಅಷ್ಟೇ ಸುಳ್ಳು ಅಲ್ಲ ಅದು ಸತ್ಯವೇ ಆದರೆ ಸಿಂಹದ ಪ್ರತಿಮೆ ಅಥವಾ ಸಿಂಹದ ಚಿತ್ರ ನಾವು ಅದನ್ನು ತಿಳಿದಿಲ್ಲ ಮಕ್ಕಳು ಸಿಂಹದ ಚಿತ್ರವನ್ನು ತೋರಿಸಿದರೂ ಗಾಬರಿ ಆಗ್ತವೆ ಹಾಗೆ ಸ್ವಪ್ನದಲ್ಲಿ ತೋರುವ ವಸ್ತುಗಳೆಲ್ಲ ಮನಸ್ಸಿನಲ್ಲಿರುವಂತಹ ಸಂಸ್ಕಾರಗಳಿಂದ ತಯಾರಾದ ಚಿತ್ರಗಳು ಪ್ರತಿಮೆಗಳು ಮನಸ್ಸಿನಲ್ಲಿಯೇ ಇರುವ ಭಾವನೆಗಳು ಸಂಸ್ಕಾರಗಳು ಆ ಸಂಸ್ಕಾರಗಳಿಂದ ತಯಾರಾದ ಪ್ರತಿಮೆಗಳು ಸ್ವಪ್ನದಲ್ಲಿ ತೋರುವಂತಹ ಆನೆ ವಂಟೆ ಕುದರೆ ಇತ್ಯಾದಿ ಅವುಗಳೆಲ್ಲವೂ ಸತ್ಯವೇ ಆದರೆ ಇವುಗಳು ಸ್ವಪ್ನ ಸ್ವಪ್ನದಲ್ಲಿ ತೋರುವ ವಸ್ತುಗಳು ಮನಸ್ಸಿನ ಸಂಸ್ಕಾರದ ಪ್ರತಿಮೆಗಳು ಅಂತ ತಿಳಿದರೆ ನಮಗೆ ಭಯವೂ ಆಗೋದಿಲ್ಲ ಯಾರೋ ಸತ್ತದ್ದನ್ನು ನೋಡಿದರೆ ದುಃಖವೂ ಆಗೋದಿಲ್ಲ ಇದೆಲ್ಲ ಕೇವಲ ವಾಸನಾಮಯವಾದಂತಹ ಚಿತ್ರದ ಆಟವೇ ಹೊರತು ನಿಜವಾದ ಬಾಹ್ಯವಾದ ಸಂಗತಿಗಳಲ್ಲ ಅಂತ ತಿಳಿದಿದ್ದರೆ ದುಃಖವಾಗೋದಿಲ್ಲ ಅದೇ ತಿಳಿದೇ ಇದ್ದರೆ ಇದು ನಿಜವಾದ ಹುಲಿಯೇ ಹೊರಗಿರುವ ಹುಲಿಯೇ ಇಲ್ಲಿದೆ ಅಂತ ತಿಳಿದರೆ ದುಃಖವಾಗತ್ತೆ ಭಯವಾಗತ್ತೆ ಇಷ್ಟೇ ಅರ್ಥ ಹಾಗೆ ಸಂಸಾರದಲ್ಲಿಯೂ ಕೂಡ ಇವನಿಗೆ ನಿಜವಾದ ಜೀವನ ಸ್ವರೂಪ ಹೇಗಿದೆ ಜ್ಞಾನಾನಂದ ಸ್ವರೂಪ ಜೀವ ತನ್ನ ನಿಜವಾದ ಜ್ಞಾನಾನಂದ ಸ್ವರೂಪ ಇದ್ದರೂ ಅದನ್ನ ತಿಳಿದಿಲ್ಲ ದೇವರು ಸ್ವತಂತ್ರ ಸರ್ವೋತ್ತಮ ಸರ್ವಶಕ್ತ ಅವನ ಅನುಗ್ರಹದಿಂದ ನನಗೆ ಎಲ್ಲವೂ ಹಿತವಾಗತ್ತೆ ನಾನು ಸ್ವತಂತ್ರನಲ್ಲ ಪರತಂತ್ರ ಅವನ ಅನುಗ್ರಹದಿಂದ ನನಗೆ ಎಲ್ಲವೂ ಹಿತವಾಗತ್ತೆ ಅಂತನ್ನುವುದನ್ನು ತಿಳಿದಿಲ್ಲ ಅನ್ನುವುದಕ್ಕಾಗಿ ಇವನಿಗೆ ಈ ಎಲ್ಲ ದುಃಖಾದಿಗಳಾಗತ್ತೆ ಸ್ವಪ್ನವನ್ನ ಸ್ವಪ್ನ ಅಂತ ತಿಳಿಯದೆ ಹೊರಗಿನ ವಸ್ತುಗಳು ಅಂತ ತಿಳಿದದ್ದಕ್ಕೆ ಹೇಗೆ ದುಃಖವೋ ಹಾಗೆ ತನ್ನದೇ ಆದ ನಿಜವಾದ ಸ್ವರೂಪವನ್ನು ದೇವರ ನಿಜವಾದ ಸ್ವರೂಪವನ್ನು ತಿಳಿಯದೆ ತಪ್ಪು ತಿಳಿದದ್ದಕ್ಕಾಗಿ ಇವನಿಗೆ ದುಃಖಾದಿಗಳಾಗತ್ತೆ ಇಷ್ಟೇ ಅಭಿಪ್ರಾಯವೇ ಹೊರತು ಸುಳ್ಳು ಅನ್ನುವ ಅಭಿಪ್ರಾಯವಲ್ಲ ಜಗತ್ತು ಸತ್ಯ ಆದರೆ ಸತ್ಯವಾದ ಜಗತ್ತನ್ನೇ ದೇವರ ಅಧೀನ ಅಂತ ತಿಳಿಯಬೇಕು ಇದು ನನ್ನ ಸ್ವರೂಪಭೂತವಾದದ್ದಲ್ಲ ಇದು ಬಾಹ್ಯವಾದ ಮನಸ್ಸಿಗೆ ಸಂಬಂಧಪಟ್ಟಂತಹ ದುಃಖಾದಿಗಳು ನನ್ನ ದೇಹಕ್ಕೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಪಾಂಚಭೌತಿಕ ಶರೀರ ಎಲ್ಲೂ ಕತ್ತರಿಸಿದರೆ ನೋವಾದರೆ ರೋಗ ಆದರೆ ಇದೆಲ್ಲ ದೇಹಕ್ಕೆ ಆದದ್ದು ನನಗಲ್ಲ ಇಷ್ಟು ಸ್ಪಷ್ಟವಾಗಿ ಕೇಳಿದರೆ ಇವನಿಗೆ ದುಃಖಾದಿಗಳು ಆಗೋದೇ ಇಲ್ಲ ಆದರೆ ತಾನು ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ತನ್ನಿಂದ ಈ ದೇಹ ಅತ್ಯಂತ ವಿಲಕ್ಷಣ ಅನ್ನುವ ಸ್ಫುಟತರ ವಿವೇಕ ಇವನಿಗಿಲ್ಲ ಅನ್ನೋದಕ್ಕಾಗಿ ದುಃಖಾದಿಗಳಾಗತ್ತೆ ಇಷ್ಟೇ ತಾತ್ಪರ್ಯವೇ ಹೊರತು ಸುಳ್ಳು ಅನ್ನುವ ಅಭಿಪ್ರಾಯ ಇಲ್ಲ ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಸ್ವಪ್ನೋಯಮಿತಿ ಅವಿಜ್ಞಾನಾತ್ ಸ್ವಪ್ನೆ ದುಃಖಂ ಉಪಾಶ್ನುತೆ ಸ್ವಪ್ನದಲ್ಲಿ ಇವನು ದುಃಖವನ್ನು ಅನುಭವಿಸ್ತಾನೆ ಯಾಕೆಂದರೆ ನಾನು ಕಾಣ್ತಾ ಇರೋದು ಸ್ವಪ್ನ ಅಂತನೋ ಎಚ್ಚರ ಅವನಿಗಿರೋದಿಲ್ಲ ಇದು ಸತ್ಯ ಬಾಹ್ಯವಾದ ವಸ್ತುಗಳನ್ನೇ ನಾನು ಕಾಣುತ್ತೇನೆ ಅಂತ ತಿಳಿದಿರ್ತಾನೆ ಹಾಗೆ ನಿಜಸ್ವರೂಪಾನುಭವ ರಾಹಿತ್ಯ ತದ್ವದೇವತು ಜಾಗ್ರದ್ದುಖಮಪಿ ಎಚ್ಚರ ಇದ್ದಾಗ ಆಗುವ ದುಃಖವೂ ಕೂಡ ಒಂದು ತಿಳುವಳಿಕೆ ಇಲ್ಲದೇ ಇದ್ದದಕ್ಕಾಗಿ ಏನು ತನ್ನ ಸ್ವರೂಪದ ತಿಳುವಳಿಕೆ ತನಗಿಲ್ಲ ಜೊತೆಗೆ ವಿಷ್ಣು ತತ್ವನ ಪಶ್ಯತಃ ದೇವರ ಬಗ್ಗೆಯೂ ಸರಿಯಾದ ತಿಳುವಳಿಕೆ ಇಲ್ಲ ದೇವರ ಸ್ವಾತಂತ್ರ್ಯ ತನ್ನ ಪಾರತಂತ್ರ್ಯ ಜೊತೆಗೆ ತನ್ನ ಜ್ಞಾನಾನಂದ ಸ್ವರೂಪತ್ವ ಸಚ್ಚಿದಾನಂದ ರೂಪತ್ವ ಇವುಗಳ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋದಕ್ಕಾಗಿ ದೇಹಕ್ಕೆ ಆದಂತಹ ಅನಿಷ್ಟಗಳು ಮನಸ್ಸಿಗೆ ಆಗುವ ದುಃಖಾದಿಗಳು ತನ್ನವೇ ಅಂತ ಭಾವಿಸಿ ಒದ್ದಾಡ್ತಾನೆ ತಸ್ಮಾತ್ ತದಸ್ವಭಾವತ್ವಾ ಸದಪ್ಯೇತದವಾಸ್ತವಂ ಜೀವನಿಗೆ ಅವಶ್ಯವಾಗಿ ದುಃಖಾದಿಗಳು ಉಂಟು ಆದರೂ ಅದು ಜೀವನ ಸ್ವಭಾವ ಅಲ್ಲ ಜೀವನಿಗೆ ಔಪಾಹಿಕವಾಗಿ ಬಂದದ್ದು ಒಂದು ನಿಮಿತ್ತದಿಂದ ಬಂದದ್ದು ಆದ್ದರಿಂದ ಅದನ್ನು ಅವಾಸ್ತವ ಅಂತ ಕರೀತಾರೆ ಹೊರತು ಸುಳ್ಳು ಅನ್ನುವ ಅರ್ಥದಲ್ಲಿ ಅವಾಸ್ತವ ಅಲ್ಲ ಎಂಬುದಾಗಿ ಹೇಳ್ತಾರೆ ಅತಿ ಸಣ್ಣ ಉದಾಹರಣೆ ಅಂದರೆ ಕಣ್ಣಿಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ನಿಜವಾಗಿ ಅವರಿಗೆ ದುಃಖ ಆಗಿರೋದಿಲ್ಲ ಯಾರೋ ಸತ್ತಿರ್ತಾರೆ ದಾಕ್ಷಿಣ್ಯಕ್ಕೆ ಮಾತಾಡಿಸ್ಲಿಕ್ಕೆ ಹೋಗಿರ್ತಾರೆ ಇವ್ರಿಗೆ ಯಾಕೆ ದುಃಖ ಆಗ್ತದೆ ಹೇಳ್ರಿ ದುಃಖ ಆಗಿರೋದಿಲ್ಲ ಇಲ್ಲ ಸುಮ್ಮನೆ ಮಾತಾಡ್ಸ್ಲಿಕ್ಕೆ ಹೋದಾಗ ಏನು ನಿಮ್ಮ ತಂದೆ ಹೋಗಿಬಿಟ್ರು ಎಷ್ಟು ದುಃಖ ಆಗಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅಳತಾನೆ ಅಳೋದಕ್ಕೋಸ್ಕರ ಇವನು ನೀರೆಲ್ಲಿಂದ ಬರಬೇಕು ಏನೋ ತೊಗೊಂಡು ಹೋಗಿರ್ತಾನೆ ಮೊದಲೇ ಹೊರಗೆ ಹೋಗುವಾಗ ಕಣ್ಣಿಗೆ ಹಚ್ಕೊಂಡು ರಿಕ್ಷಾದಿಂದ ಇಳಿದು ಒಳಗೆ ಹೋಗ್ತಾನೆ ಹೋಗೋದ್ರಲ್ಲಿ ಕಣ್ಣೀರು ಬರಲಿಕ್ಕೆ ಪ್ರಾರಂಭ ಆಗಿರ್ತದೆ ಆಗ ಪಕ್ಕದಲ್ಲಿದ್ದವರು ಮಾತನಾಡಿಕೊಡ್ತಾರೆ ಎಲ್ಲ ಸುಳ್ಳಿದು ಬರೀ ಮೋಸ ಕಣ್ಣೀರಿಲ್ಲ ಏನಿಲ್ಲ ಬರೀ ಮೋಸ ಅಂತ ಕಣ್ಣೀರು ಇಲ್ಲ ಅನ್ನೋದು ಹೇಗೆ ಕಣ್ಣೀರು ಬರ್ತಾ ಇದೆ ಇಲ್ಲ ಅನ್ನೋದಾ ಕಣ್ಣೀರು ಬರೋದು ಸತ್ಯನೇ ಅದು ಸುಳ್ಳು ಅನ್ನೋ ಹಾಗೆ ಇಲ್ಲವೇ ಇಲ್ಲ ಹಾಗಾದರೆ ಇದು ಸುಳ್ಳು ಅನ್ನುವ ಶಬ್ದದ ಅರ್ಥ ಎಷ್ಟಲ್ಲಿ ಸ್ವಾಭಾವಿಕವಾಗಿ ಬಂದ ಕಣ್ಣೀರಲ್ಲ ಏನೋ ಔಷಧಿ ಹಚ್ಚಿಕೊಂಡು ತಂದುಕೊಂಡದ್ದು ಅಂತ ಔಷಧಿ ಎಂಬ ಉಪಾಧಿಯಿಂದ ಬಂದದ್ದು ಅಂದು ಮಾತ್ರಕ್ಕೆ ನೀರು ಸುಳ್ಳಾಗಲಿಲ್ಲ ನೀರು ಸತ್ಯವೇ ಸಹಜ ನೀರಲ್ಲ ಒಂದು ನಿಮಿತ್ತ ವಿಶೇಷದಿಂದ ಬಂದ ನೀರು ಹಾಗೆ ಜೀವನಿಗಿರುವಂತಹ ಈ ಎಲ್ಲ ದುಃಖಾದಿಗಳು ಸಹಜ ಅಲ್ಲ ಒಂದು ಉಪಾಧಿಯಿಂದ ಬಂದದ್ದು ಸ್ವಾಭಾವಿಕವಾಗಿ ಅವನು ಸಚ್ಚಿದಾನಂದ ರೂಪ ಇಷ್ಟೆ ಸ್ವಪ್ನೋಯಮಿತ್ಯ ವಿಜ್ಞಾನಾತ್ ಆಯಿತು ಮೂಲದ ಅರ್ಥ ಶೋಕಮೋಹ ಸುಖಂ ದುಃಖಂ ದೇಹಾಪತ್ತಿಶ್ಚ ಮಾಯ ಆತ್ಮನ ಸ್ವಪ್ನೆ ಯಥ ಆತ್ಮನಃ ಖ್ಯಾತಿ ಸಂಸತಿರನ್ನ ಅಥವಾ ವಾಸ್ತವೀ ಆತ್ಮನಃ ಜೀವನಿಗೆ ಶಬ್ದದ ಅರ್ಥ ಯಾರಿಗೆ ಬೇಕೋ ನೋಡಿಕೊಳ್ಳಿ ಆತ್ಮನಹ ಜೀವನಿಗೆ ಆತ್ಮನಹ ಮಾಯಯ ಆತ್ಮನಹ ಅನ್ನೋದನ್ನು ಕುಣಿಸ್ಬೇಕು ಸ್ವಲ್ಪ ಮತ್ತೆ ಮತ್ತೆ ಆತ್ಮನಃ ಜೀವನಿಗೆ ಆತ್ಮನಃ ಮಾಯೆಯ ತನ್ನ ಬಗ್ಗೆ ಸಚ್ಚಿದಾನಂದ ರೂಪನಾಗಿದ್ದೇನೆ ಎಂಬ ತಿಳುವಳಿಕೆ ಇಲ್ಲದೇ ಇದ್ದ ಕಾರಣ ಮಾಯಾ ಅವಿದ್ಯೆ ತಿಳುವಳಿಕೆ ಇಲ್ಲದಿರುವುದು ಜತಗೆ ಆತ್ಮನಃ ಮಾಯೆಯ ಪರಮಾತ್ಮನ ಸ್ವಾತಂತ್ರ್ಯದ ತಿಳುವಳಿಕೆ ಇಲ್ಲದೇ ಇರುವ ಕಾರಣ ಆತ್ಮನಃ ಈ ಜೀವನಿಗೆ ಶೋಕಮೋಹವು ಶೋಕ ಮೋಹಗಳು ಸುಖಂ ದುಃಖ ದೇಹದ ಪ್ರಾಪ್ತಿ ಇವುಗಳೆಲ್ಲ ಆಗತ್ತೆ ಹೇಗೆ ಯಥ ಯಾವ ರೀತಿಯಾಗಿ ಸ್ವಪ್ನೆ ಸ್ವಪ್ನಾವಸ್ಥೆಯಲ್ಲಿ ಆತ್ಮನಃ ಜೀವನಿಗೆ ಮಾಯಾ ಇದು ಸ್ವಪ್ನ ಎಂಬ ತಿಳುವಳಿಕೆ ಇಲ್ಲದೇ ಇರುವ ಕಾರಣ ಖ್ಯಾತಿ ಮೇಲೆ ಹೇಳಿದ ದುಃಖ ಸುಖ ಇತ್ಯಾದಿಗಳ ಅನುಭವ ಬರುತ್ತೋ ಹಾಗೆ ಈ ಜೀವನಿಗೆ ಸಂಸಾರದಲ್ಲಿಯೂ ಕೂಡ ಸುಖ ದುಃಖಾದಿಗಳ ಅನುಭವ ಬರ್ತದೆ ಆತ್ಮನಃ ಅನ್ನೋದು ಅಷ್ಟು ಸಲ ರಿಪೀಟ್ ಆಗುತ್ತೆ ಸಂಸ್ಕೃತಿರ್ನತು ವಾಸ್ತವಿ ವಿದ್ಯಾ ವಿಧ್ಯೆ ಮಮತನು ತನೂ ವಿಧ್ಯ ವಿಧ್ಯ ಶರೀರಿಣಾ ಮೋಕ್ಷಬಂಧಕರೀ ಆಧ್ಯ ಮಾಯಾಮೇ ವಿ ನಿರ್ಮಿತೆ ಆತ್ಮನಃ ಖ್ಯಾತಿ ಎನ್ನುವುದಕ್ಕೆ ತನ್ನ ಸ್ವರೂಪಭೂತವಲ್ಲದ ದುಃಖಾದಿಗಳ ಅನುಭವ ಇವನಿಗಾಗತ್ತೆ ಅನ್ನೋದನ್ನು ಶಬ್ದದಿಂದ ತರಬಹುದು आत्मन अमानोन प्रतिषेधे आत्मत्तिषेध इवंत आत्मस्वभावल दुखादि ख्याति अुभव इवनि बरते स्वाभाविक अल अद मदल औपाधिकत स्वाभाविक अल विद्याद्ये ममतनो विद्युद्धव शरी ಮೋಕ್ಷ ಬಂಧಕರಿ ಆದ್ಯೆ ಮಾಯ ಯಾವೇ ವಿನಿರ್ಮಿತೇ ತಾತ್ಪರ್ಯ ಹೇಳ್ತಾರೆ ಆಚಾರ್ಯರು ನಮೇ ಮೋಕ್ಷೋ ನ ಬಂಧನಂ ಅಂತ ದೇವರು ಹೇಳಿದ ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾನೆ ಭಗವಂತ ಯಾಕೆ ನನಗೆ ಬಂಧ ಮೋಕ್ಷಗಳಿಲ್ಲ ಈ ಬಂಧ ಮೋಕ್ಷಗಳನ್ನು ಕೊಡುವವರು ಯಾರೋ ಅವರ್ಯಾರಲ್ಲ ನನ್ನ ಮಡದಿಯರು ಶ್ರೀ ದುರ್ಗ ಜ್ಞಾನವನ್ನು ಕೊಡುವ ಶ್ರೀ ಜ್ಞಾನದ್ವಾರ ಮೋಕ್ಷವನ್ನ ನೀಡುತ್ತಾಳೆ ಅಜ್ಞಾನವನ್ನು ನಿಯಮನ ಮಾಡುವ ದುರ್ಗೆ ಅಜ್ಞಾನದ ಮೂಲಕವಾಗಿ ಬಂಧನವನ್ನ ಕೊಡ್ತಾಳೆ ಇಡಿ ಜಗತ್ತಿಗೆ ಬಂಧನವನ್ನು ಕೊಡಬೋದು ಬಂಧದಿಂದ ಮುಕ್ತರನ್ನೂ ಮಾಡಬಹುದು ಆದರೆ ನನಗೆ ನನ್ನ ಅಧೀನಳಾದಂತಹ ಲಕ್ಷ್ಮೀದೇವಿ ಶ್ರೀ ದುರ್ಗಾ ರೂಪಗಳಿಂದ ಬಂಧ ಮೋಕ್ಷಗಳನ್ನು ಕೊಡುವುದಕ್ಕೆ ಸಮರ್ಥಳಲ್ಲ ಅವಳು ನನ್ನ ಅಧೀನ ನನ್ನ ಆಜ್ಞೆಯಿಂದ ನನ್ನ ಪ್ರೇರಣೆಯಿಂದ ನನ್ನ ಅಧೀನಳಾಗಿ ಜಗತ್ತಿಗೆ ಅವಳು ಕೊಡುವವಳೇ ಹೊರತು ನನಗೇನು ಮಾಡೋ ಸಾಮರ್ಥ್ಯ ಅವಳಿಗಿಲ್ಲ ನನ್ನ ವಶಳಾಗಿದ್ದಾಳೆ ವಿದ್ಯಾ ವಿದ್ಯೆ ಮಮತನು ವಿದ್ಯಾ ವಿದ್ಯಾಭಿಮಾನಿನಿಯಾದ ಶ್ರೀದೇವಿ ಅವಿದ್ಯಾ ಅವಿದ್ಯಾಭಿಮಾನಿನಿಯಾದ ದುರ್ಗಾದೇವಿ ಇವರಿಬ್ಬರೂ ಮಮತನು ನನ್ನ ಪ್ರತಿಮೆಯಂತೆ ಪ್ರತಿಮಾವತ್ ನನ್ನ ಶರೀರವೇ ಅಲ್ಲ ಅವರು ನನ್ನ ಪ್ರತಿಮೆಯಂತೆ ಇದ್ದಾರೆ ಯಾಕೆ ಶರೀರದಲ್ಲಿ ಒಬ್ಬ ಚೇತನ ಇರ್ತಾನೆ ಹಾಗೆ ಲಕ್ಷ್ಮೀ ಹಾಗೂ ದುರ್ಗಾದೇವಿಯರಲ್ಲಿ ನಾನಿದ್ದೇನೆ ಅನ್ನೋದಕ್ಕೆ ಅವರು ನನ್ನ ಶರೀರದಂತೆ ಅಷ್ಟೆ ನಿಜವಾಗಿ ಅವರು ನನ್ನ ಶರೀರರಲ್ಲ ಸದಾ ತದ್ವ್ಯತಿರಿಕ್ತಸ್ಯ ನಿತ್ಯಜ್ಞಾನ ಸುಖಾತ್ಮನಃ ಯಾವಾಗಲೂ ಅವರಿಂದ ವಿಲಕ್ಷಣನಾಗಿದ್ದೇನೆ ನಾನು ಲಕ್ಷ್ಮೀ ಶ್ರೀ ಮತ್ತು ದುರ್ಗಾ ಅವರಿಬ್ಬರಿಂದ ಅಭಿಮನ್ಯಮಾನವಾದ ಜ್ಞಾನ ಇವುಗಳಿಂದ ಅತ್ಯಂತ ವಿಲಕ್ಷಣನಾದ ಜ್ಞಾನಾನಂದ ಸ್ವರೂಪಿಯಾದಂತಹ ನನಗೆ ಅವರು ಸರ್ವಥಾ ಶರೀರರಲ್ಲ ನನ್ನಿಂದ ಅಭಿನ್ನರೂ ಅಲ್ಲ ನನ್ನ ಪ್ರತಿಮೆ ಅಧಿಷ್ಠಾನರು ಮಾತ್ರ ಮದಿಚ್ಛಾವಶಗೆ ನನ್ನ ಇಚ್ಛೆಗೆ ತಕ್ಕ ಹಾಗೆ ಕುಡಿಯುವವರಷ್ಟೇ ನಿತ್ಯಂ ಮದಿಚ್ಛಾವಶಗೆ ನಿತ್ಯ ಅಂದರೆ ಜಗತ್ತಿನಲ್ಲಿ ಅನಂತ ಜೀವರಾಶಿಗಳಿಗೆ ಬಂಧ ಇದೆ ಅನಂತ ಜೀವರಾಶಿಗಳಿಗೆ ಈಗಾಗಲೇ ಮೋಕ್ಷವಾಗಿದೆ ಅದೆಲ್ಲವೂ ಕೇವಲ ನನ್ನ ಆಜ್ಞೆಯಿಂದ ನನ್ನ ಒಂದು ನೋಟದಿಂದ ಅವಳು ಅರ್ಥ ಮಾಡಿಕೊಂಡು ಇಷ್ಟು ಜನರನ್ನು ಕಟ್ಟಿ ಹಾಕು ಅಂದರೆ ಕಟ್ಟಿ ಹಾಕ್ತಾಳೆ ಇವರನ್ನು ಬಿಚ್ಚು ಅಂದರೆ ಬಿಚ್ಚುತ್ತಾಳೆ ಅದು ನನಗೆ ಗೊತ್ತು ಅವಳಿಗೇ ಗೊತ್ತು ಅವಿದ್ಯಾ ನಿರ್ಮಿತ ಗುಣ ಸತ್ವಾದ್ಯ ಮದಧೀನತ್ವಾ ಅವಿದ್ಯ ನಮೇ ಗುಣ ಗುಣ ಅವಿದ್ಯಾ ನಿರ್ಮಿತ ಅವಿದ್ಯೆಯಿಂದಾಗಿ ಈ ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಿಂದಾಗಿ ನಿರ್ಮಿತವಾಗಿವೆ ಸತ್ವಾದಿಗಳು ಮದಧೀನತ್ವಾದ ವಿದ್ಯ ನಮೇ ಗುಣ ಆ ಅವಿದ್ಯಾ ಪ್ರಕೃತಿಯೇ ನನ್ನ ಅಧೀನವಾದ ಮೇಲೆ ಪ್ರಕೃತಿ ನಿರ್ಮಿತ ಗುಣಗಳು ನನಗೆ ಬಾ ಅಂತಂದರೆ ಬರ್ತವೆ ಬೇಡ ಅಂದರೆ ಬಿಡ್ತವೆ ನಾನು ಯಾಕೆ ಬಾ ನನ್ನ ಹತ್ರ ಬರೋದೇ ಇಲ್ಲ ಅವು ಅವಿದ್ಯಾಚವಿದ್ಯಾ ಚ ಗುಣಸ್ಸತ್ವಾ ಅಪಿ ದೇಹೋತ್ಪತ್ತಿ ಸುಖಂ ದುಃಖಂ ಸರ್ವೇತನ್ ಅಧಿಚ್ಛಯ ಅವಿದ್ಯೆ ವಿದ್ಯೆ ಸತ್ವಾಗುಣಗಳು ದೇಹೋತ್ಪತ್ತಿ ಸುಖ ಇದೆಲ್ಲವೂ ಜಗತ್ತಿನಲ್ಲಿ ನನ್ನ ಇಚ್ಛೆಯಿಂದ ಆಗತ್ತೆ ಯಾರಿಗೆ ಒಂದು ದೇಹದ ಲಾಭ ನನ್ನ ಇಚ್ಛೆಯಿಂದ ಸುಖ ದುಃಖ ಪ್ರತಿಯೊಂದು ನನ್ನ ಇಚ್ಛೆಯಿಂದ ಆಗತ್ತೆ ಹಾಗಾದರೆ ನಾನು ನನಗೆ ದುಃಖ ಆಗೋ ಹಾಗೆ ನನಗೆ ಈ ಭೌತಿಕ ದೇಹ ಬರೋ ಹಾಗೆ ಅಥವಾ ವಿಷಯಗಳಿಂದ ಆಗುವ ಲೌಕಿಕವಾದ ಜನ್ಯವಾದ ಸುಖ ಬರೋ ಹಾಗೆ ಯಾಕೆ ಅಪೇಕ್ಷೆ ನಾನು ಪಡೋದಿಲ್ಲ ಆದ್ದರಿಂದ ನನಗೆ ಇದರ ಲೇಪ ಆಗೋದಿಲ್ಲ ಅಥೋ ಸಂಬಂಧ ರಹಿತೋ ನಿತ್ಯಮೇ ವತು ಮುಕ್ತ ಶಬ್ದೋದಿತೋ ಬಂಧರಾಹಿತ್ಯನ್ನ ವಿಮೋಕ್ಷತಃ ದೇವರನ್ನ ಮುಕ್ತ ಅಂತ ಕೆಲವು ಕಡೆಗೆ ಕರೆದಿದ್ದಾರೆ ಅದು ಯಾವ ಅರ್ಥದಲ್ಲಿ ಬಂಧರಾಹಿತ್ಯ ಬಂಧವೇ ಇಲ್ಲ ಅನ್ನುವ ಅರ್ಥದಲ್ಲಿ ದೇವರು ಮುಕ್ತ ಆದರೆ ಬಂಧದಿಂದ ಮುಕ್ತನಾದವ ಬಂಧವನ್ನು ಕಳಚಿಕೊಂಡವ ಅನ್ನುವ ಅರ್ಥದಲ್ಲಿ ದೇವರಿಗೆ ಮುಕ್ತ ಅಂತ ಕರೆಯಲು ಬರುವುದಿಲ್ಲ ಇತಿ ಕಾಲ ವಿದ್ಯಾ ವಿದ್ಯಾ ಅಂದರೆ ಯಾರಿಲ್ಲಿ ಶ್ರೀಸ್ತು ವಿದ್ಯಾ ಸಮುದ್ದಿಷ್ಟ ದುರ್ಗಾ ಅವಿದ್ಯಾ ಪ್ರಕೀರ್ತಿತ ಇವರಿಬ್ಬರು ವಿದ್ಯಾ ಅವಿದ್ಯಾಗಳಿಗೆ ಅಭಿಮಾನಿಗಳಾದದ್ದರಿಂದ ಲಕ್ಷ ಶ್ರೀದೇವಿಯನ್ನು ವಿದ್ಯೆ ದುರ್ಗಾದೇವಿಯನ್ನು ಅವಿದ್ಯೆ ಅಂತ ಕರೆದಿದ್ದಾರೆ ತೇ ತ್ವನಾದಿ ಹರೇರಿಚ್ಛಾ ನಿಯತೆ ಸರ್ವದೈವತು ಇತಿ ಮಾಯಾವೈಭವೇ ಅವರಿಬ್ಬರೂ ಅನಾದಿ ಕಾಲದಿಂದ ಇದ್ದಾರೆ ಪರಮಾತ್ಮನ ಅಧೀನರಾಗಿದ್ದಾರೆ ಅಂತ ಹೇ ಉದ್ಧವ ಶ್ಲೋಕದ ಅಭಿಪ್ರಾಯ ಹೀಗೆ ಎಲೆ ಉದ್ಧವನೇ ಶರೀರಿಣಾಂ ಮೋಕ್ಷಬಂಧಕರೀ ಮೋಕ್ಷಬಂಧಕರಿಣ್ಯೌಂ ಅಂತ ಅರ್ಥ ಎಲ್ಲ ಜೀವರಾಶಿಗಳಿಗೆ ಮೋಕ್ಷ ಹಾಗೂ ಬಂಧಗಳನ್ನು ಉಂಟು ಮಾಡುವಂತಹ ಆದ್ಯೆ ಅನಾದಿ ಇರುವ ವಿದ್ಯಾ ವಿದ್ಯೆ ಹಾಗೂ ಅಜ್ಞಾನಗಳಿಗೆ ಅಭಿಮಾನಿಗಳಾದ ಶ್ರೀದೇವಿ ಹಾಗೂ ದುರ್ಗಾದೇವಿಯರು ಮಮತನು ನನ್ನ ಅಧಿಷ್ಠಾನರಾದ ನನ್ನ ಪ್ರತಿಮೆಯಂತೆ ಇರುವಂತಹ ವ್ಯಕ್ತಿಗಳು ಮೇ ಮಾಯಯಾ ವಿನಿರ್ಮಿತೆ ನನ್ನ ಇಚ್ಛೆಗೆ ಯಾವಾಗಲೂ ಅಧೀನರಾಗಿದ್ದಾರೆ ನನ್ನ ಇಚ್ಛೆಯಂತೆ ಅವರು ಕಾರ್ಯ ಮಾಡ್ತಾರೆ ಚೇತನರು ಅಚೇತನವಾದ ವಿದ್ಯಾ ಅವಿದ್ಯಾಗಳು ನನ್ನ ಇಚ್ಛೆಯಿಂದ ನಿಜವಾಗಿಯೂ ನಿರ್ಮಿತವೇ ಆಗಿವೆ ಅಭಿಮಾನಿ ತೆಗೆದುಕೊಂಡಾಗ ಲಕ್ಷ್ಮೀದೇವಿ ನಿರ್ಮಿತ ಅನ್ನುವುದಕ್ಕೆ ನೇಮಿತಳಾಗಿದ್ದಾಳೆ ಅಥವಾ ಪರಾಧೀನ ವಿಶೇಷ ಅವಾಪ್ತಿ ರೂಪವಾದ ಸೃಷ್ಟಿಯನ್ನು ಪಡೆದವಳಾಗಿದ್ದಾಳೆ ಅಂತಹ ಲಕ್ಷ್ಮೀದೇವಿಯಿಂದ ಬರುವ ಬಂಧನ ಉಳಿದವರಿಗೆ ಹೊರತು ನನಗಲ್ಲ ಏಕಸ್ಸ ಮಮಾಂಶಸ್ ಜೀವ ಸೈವ ಮಹಾಮತೆ ಬಂಧೋ ಸ್ಯಾಿದ್ಯಯಾನಾದಿಹಿ ವಿದ್ಯಯಾ ಚ ಈ ಶ್ಲೋಕವನ್ನು ಮೊನ್ನೆ ದಿವಸ ನೀವು ಕೇಳಿದ್ದೀರಿ ಶ್ರೀಮದ್ ಆಚಾರ್ಯರು ಇದನ್ನು ಉಪಯೋಗಿಸಿದ್ದಾರೆ ಹಿಂದಿನ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಇದು ಕೃಷ್ಣನ ಅಭಿಪ್ರಾಯವಲ್ಲ ಏಕಜೀವಾದ ಉದ್ಧವನ ಅಭಿಪ್ರಾಯವೂ ಅಲ್ಲ ಇದು ಕೇವಲ ಪೂರ್ವ ಪಕ್ಷ ವೇಳೆ ಇದೇ ಸಿದ್ಧಾಂತವಾಗಿದ್ದರೆ ಮುಂದೆ ಕೃಷ್ಣ ಹೀಗೆ ಉತ್ತರ ಕೊಡಬಾರದಾಗಿತ್ತು ಅಂತ ಆಗ ಈ ಶ್ಲೋಕ ಹೇಳಿದ್ದಾರೆ ಸ್ವಚ್ಛವಾಗಿ ಕೃಷ್ಣ ಹೇಳ್ತಾನೆ ಜೀವನಿಗೆ ಇದೆ ನನಗೆ ಇಲ್ಲ ಹೀಗಿರುವಾಗ ಜೀವ ಬ್ರಹ್ಮರ ಅಭೇದ ಏಕಜೀವಾದ ಸರ್ವತಃ ಇದು ಕೃಷ್ಣನಿಗೆ ಸಮ್ಮತ ಅಲ್ಲ ಅಂತ ಗೊತ್ತಾಗತ್ತೆ ಇದರಿಂದ एक ममांश से जीवस महामते बंध अस् अ अविद्य अना विद्य चथेतर इलेक ममाशस् अर्थने वब जीवन के बंधे अब जीवर वे जीव जीवरली भेद इलांत अभिप्रायव हे ಜೀವಸೈವ ಅನ್ನೋದು ಸರಿ ಜೀವನಿಗೆ ಮಾತ್ರ ಬಂದಿದೆ ನನಗಿಲ್ಲ ಅಂಥೇಳು ಬೇಡ ಅನ್ನೋದಿಲ್ಲ ಏಕಸ್ವೈವ ಅನ್ನೋದಕ್ಕೆ ಅರ್ಥ ಏನು ಒಂದು ಮಮಾ ಅಂಶಸ್ ನನ್ನ ಅಂಶ ಅಂತ ಬೇರೆ ಹೇಳ್ಕೊಳ್ತಾ ಇದ್ದಿ ಮತ್ತೆ ನಿಮಗೆ ವಿರುದ್ಧನೇ ಇದೆಯಲ್ಲ ಈ ಶ್ಲೋಕ ನನ್ನ ಅಂಶನಾದ ಜೀವನಿಗೆ ಅಂದರೆ ಜೀವ ದೇವರ ಅಂಶ ಅಂದರೆ ದೇವರಿಂದ ಅಭಿನ್ನ ಅಂತಾಯಿತು ಅಂಶಾಂಶಗಳಿಗೆ ನೀವೇ ಅಭೇದ ಹೇಳ್ತೀರಾ ದೇವರು ದೇವರ ಅಂಶ ಆದ ಮತ್ಸ್ಯ ಕುರ್ಮ ವರಾಹ ನರಸಿಂಹ ಇತ್ಯಾದಿ ಎಲ್ಲ ಅವತಾರಗಳಿಗೆ ದೇವರಿಂದ ಅಭೇದ ಉಂಟಲ್ವಾ ಹಾಗೆ ದೇವರ ಅಂಶರಾದ ಜೀವರಿಗೆ ದೇವರಿಗೆ ಅಭೇದವಿದೆ ಅಂತಾಗತ್ತೆ ಆ ಜೀವರು ಹತ್ತಲ್ಲ ಹಲವಲ್ಲ ಒಬ್ಬನೇ ಅದಕ್ಕೆ ಶ್ರೀಮದ್ ಆಚಾರ್ಯರಂತಾರೆ ಏಕ ಎಂಬ ಶಬ್ದಕ್ಕೆ ಇಲ್ಲಿ ಒಬ್ಬ ಅಂತ ಅರ್ಥ ಅಲ್ಲ ಭಿನ್ನ ಅಂತ ಅರ್ಥ ಏಕೆ ಮುಖ್ಯ ಅನ್ಯ ಏಕ ಎಂಬ ಶಬ್ದಕ್ಕೆ ಕೋಶದಲ್ಲಿ ಅನ್ಯ ಭಿನ್ನ ಎಂಬ ಅರ್ಥವೂ ಇದೆ ಅತ್ಯಂತ ಸೀಮಿತವಾದಂತಹ ಅರ್ಥಗಳನ್ನು ಮಾತೃ ಮಾತ್ರ ತಿಳಿದು ಕೋಶದ ಪರಿಚಯವಿಲ್ಲದೆ ಮಹಾತ್ಮರ ಜ್ಞಾನಿಗಳ ಅಭಿಯುಕ್ತರ ಪ್ರಯೋಗಗಳನ್ನು ಅರಿಯದೆ ಸಾಮಾನ್ಯರು ಒಂದೊಂದು ಶಬ್ದಗಳಿಗೆ ಒಂದೊಂದೇ ಅರ್ಥವನ್ನು ತಿಳಿದುಕೊಂಡು ವ್ಯವಹಾರ ಮಾಡುವವರು ಇಂತಹ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದಕ್ಕೆ ಕೈ ಹಾಕುವುದು ಸರಿಯಲ್ಲ ಪ್ರಸಿದ್ಧವಾದ ಕೋಶದಲ್ಲಿಯೇ ಏಕ ಎಂಬ ಶಬ್ದಕ್ಕೆ ಅನ್ಯ ಎಂಬ ಅರ್ಥ ಇದೆ ಆ ಅರ್ಥದಲ್ಲಿ ಕೃಷ್ಣ ಬಳಸ್ತಾ ಇದ್ದಾನೆ ಮಮಾಂಶಸ್ಯ ನನ್ನ ಅಂಶನಾದ ಜೀವ ಅಂತ ಹೇಳಿದಾಗ ಮತ್ಸ್ಯಕೂರ್ಮಾದಿಗಳಂತೆ ಜೀವರು ತನ್ನಿಂದ ಅಭಿನ್ನ ಅಂತ ಅರ್ಥ ಬಂದಿತು ಅದು ಬರಬಾರದು ಅನ್ನೋದಕ್ಕೆ ಏಕಸ್ ಅಂತ ಇಟ್ಟಿದ್ದಾನೆ ನನ್ನಿಂದ ಅಭಿನ್ನವಾದ ಮತ್ಸ್ಯಕೂರ್ಮಾದಿ ಅಂಶಗಳಂತೆ ಅಲ್ಲ ಏಕಸ್ಯ ಮಮಾಂಶಸ್ಯ ನನ್ನ ಭಿನ್ನಾಂಶರಾದ ಜೀವರೇನಿದ್ದಾರೋ ಅವರಿಗೆ ಈ ಬಂಧಾದಿಗಳಿವೆ ಅಂತ ದೇವರು ಹೇಳ್ತಾನೆ ಏಕಸ್ಸೇ ಇವ ಮಮ ಅಂಶಸ್ಸೆ ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೆದ್ರು ಭಿನ್ನಾಂಶಸ್ಸೇ ಇವ ಜೀವಸ್ ನನ್ನ ಸ್ವರೂಪಭೂತ ಅಂಶಗಳಲ್ಲ ನನ್ನಿಂದ ಭಿನ್ನರಾದ ಅಂಶರು ಅಂತನಿಸಿಕೊಂಡ ಜೀವರೇನಿದ್ದಾರೋ ಅಂಥವರಿಗೆ ಬಂಧ ಮೋಕ್ಷಗಳಾಗತ್ತೆ ನಮೇ ಕ್ವಚಿತ ಭಿನ್ನಾಂಶರು ಜೀವರು ಅಂದರೆ ಅಭಿನ್ನಂಶರು ಯಾರಿದ್ದಾರೆ ನಿನಗೆ ಅಭಿನ್ನಂಶಾಸ್ತು ಮತ್ಸ್ಯಾದ್ಯಾಹ ತೇಜಸ ಕಾಲವನ್ಹಿವತ್ ಮತ್ಸ್ಯಕೂರ್ಮಾದಿ ಅವತಾರಗಳೇ ಪರಮಾತ್ಮನಿಗೆ ಅಭಿನ್ನಾಂಶ ಪರಮಾತ್ಮ ಬೇರೆಯಲ್ಲ ಮೂಲ ರೂಪಿಯಾದ ನಾರಾಯಣ ಬೇರೆಯಲ್ಲ ಮತ್ಸ್ಯಕೂರ್ಮ ವರಾಹಾದಿ ರೂಪಿಯಾದ ಭಗವಂತ ಬೇರೆಯಲ್ಲ ಅತ್ಯಂತ ಅಭೇದ ಇದೆ ಹೇಗೆ ತೇಜಸ್ಸು ಅಗ್ನಿ ಅಗ್ನಿ ಎಂಬ ದೇವತೆ ಕಾಲವಹ್ನಿ ಪ್ರಲಯ ಕಾಲದ ಅಗ್ನಿ ಕಾಲ ಅಂದರೆ ಪ್ರಲಯಕಾಲ ವಹ್ನಿ ಪ್ರಲಯಕಾಲದಲ್ಲಿ ಉರಿಯುವ ಏನು ಅಗ್ನಿ ಇದೆ ಇಡೀ ಜಗತ್ತನ್ನೇ ಸುಟ್ಟು ಬೂದಿ ಮಾಡುವಂತಹ ಅಗ್ನಿ ಸಂಕರ್ಷಣ ಮುಖದಿಂದ ಹೊರಗೆ ಬರುವ ಅಗ್ನಿ ಆ ಅಗ್ನಿಗೂ ಅಭಿಮಾನಿ ದೇವತೆ ಯಾರು ಇದೇ ಅಗ್ನಿಯೇ ಹಾಗಾದರೆ ಮೂಲರೂಪಿಯಾದ ಅಗ್ನಿಗೂ ಪ್ರಳಯಕಾಲದ ಅಗ್ನಿಗೆ ಅಭಿಮಾನಿಯಾದಂತಹ ಬೆಂಕಿಗೆ ಅಭಿಮಾನಿಯಾದ ಅಗ್ನಿಗೂ ಹೇಗೆ ಅತ್ಯಂತ ಅಭೇದ ಇದೆ ಹಾಗೆ ಭಗವಂತನಿಗೂ ಮತ್ಸಕೂರ ಮಾದಿ ರೂಪಗಳಿಗೂ ಅತ್ಯಂತ ಅಭಿಯಾನ ಇಲ್ಲಿ ಮೂಲ ಅಗ್ನಿ ಬೆಂಕಿ ಹಾಗೂ ಆ ಬೆಂಕಿಯ ಕಿಡಿಗಳು ಕಾರ್ಯಗಳು ಇವುಗಳನ್ನು ದೃಷ್ಟಾಂತ ತೆಗೆದುಕೊಳ್ಳಬಾರದು ಯಾಕೆಂದರೆ ಆ ಜಡವಾದ ಅಂಶಾಂಶಗಳಲ್ಲಿ ಭೇದಾಭೇದ ಇದೆ ದೇವರಿಗೆ ಅದು ಸರಿಯಾದ ಉದಾಹರಣೆಯಾಗೋದಿಲ್ಲ ಅದಕ್ಕೆ ಅಭಿಮಾನಿ ದೇವತೆಯನ್ನು ಇಲ್ಲಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಯಾದವಾರ್ಯರು ಪ್ರಥಮ ಶ್ಲೋಕದ ವ್ಯಾಖ್ಯಾನದಲ್ಲಿಯೂ ತಿಳಿಸಿದ್ದಾರೆ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ ಇಲ್ಲಿ ಶ್ರೀನಿವಾಸ ತೀರ್ಥರು ಅದನ್ನೇ ಹೇಳುತ್ತಾರೆ ಹೀಗಾಗಿ ಪ್ರಧಾನನಾದ ಅಗ್ನಿ ಎಂಬ ದೇವತೆ ಹಾಗೂ ಅವನ ಕಾರ್ಯ ಪ್ರಲಯ ಕಾಲದ ಅಗ್ನಿ ಇರಬಹುದು ನಿಮ್ಮ ನಿಮ್ಮ ಮನೆಯಲ್ಲಿರುವ ದೀಪಗಳಾಗಿರಬಹುದು ಎಲ್ಲದಕ್ಕೂ ಅಭಿಮಾನಿಯಾದಂತಹ ಅಗ್ನಿಯ ಏನು ಅಂಶಗಳಿವೆ ಅವು ಮೂಲಾಗ್ನಿಯಿಂದ ಹೇಗೆ ಅತ್ಯಂತ ಅಭಿನ್ನವೋ ಹಾಗೆ ಭಗವಂತ ಹಾಗೂ ಪರಮಾತ್ಮನ ಮತ್ಸಕರ ರೂಪಗಳು ಅತ್ಯಂತ ಅಭಿನ್ನವಾಗಿವೆ ಜೀವರು ಮಾತ್ರ ಭಿನ್ನಾಂಶರು ಹೇಗೆ ಅಗ್ನಿಯ ಪ್ರತಿಬಿಂಬ ನೀರಿನಲ್ಲಿ ಬಿದ್ದರೋ ಹೇಗೋ ಹಾಗೆ ಇದು ಅಗ್ನಿ ಅಗ್ನಿ ಅಲ್ಲ ಅದು ಅಗ್ನಿಯ ಪ್ರತಿಬಿಂಬ ಅಷ್ಟೆ ಹಾಗೆ ಜೀವರು ಪರಮಾತ್ಮನಿಂದ ಅತ್ಯಂತ ಭಿನ್ನರಾಗಿದ್ದಾರೆ ಪರಮಾತ್ಮನಿಗೆ ಸದೃಶರಾಗಿದ್ದಾರೆ ಪರಮಾತ್ಮನ ಅಜೀರಾಗಿದ್ದಾರೆ ಅಷ್ಟೇ ಪ್ರತಿಬಿಂಬರು ಈ ಅಗ್ನಿ ಹೊಯ್ದಾಡಿದರೆ ಆ ಪ್ರತಿಬಿಂಬವೂ ಹೊಯ್ದಾಡುತ್ತದೆ ತೇಜಸ್ಸಿನ ಪ್ರತಿಬಿಂಬ ಒಂದು ಕನ್ನಡಿಯಲ್ಲಿ ಬಿದ್ದಿದೆ ಈ ಅಗ್ನಿ ಅಷ್ಟಿದೆ ಅಷ್ಟೇ ಅದು ಕಾಣಿಸ್ತದೆ ಇದು ಇದು ಹೊಯ್ದಾಡಿದರೆ ಅದು ಹೊಯ್ದಾಡ್ತದೆ ಇದರ ಅಧೀನ ಇದಕ್ಕೆ ಸದೃಶ ಹಾಗೆ ಜೀವ ಪರಮಾತ್ಮನ ಅಧೀನ ಪರಮಾತ್ಮನಿಗೆ ಸದೃಶ ಆದ್ದರಿಂದ ಪ್ರತಿಬಿಂಬ ಅಂತಹ ಪ್ರತಿಬಿಂಬನಾದ ಅಂಶ ಜೀವ ಭಿನ್ನಾಂಶ ದೇವರು ಮಾತ್ರ ಮತ್ಸ್ಯಾಧಿರೂಪಿಯಾದ ಭಗವಂತ ಅಭಿನ್ನ ಅಂಶನಾಗಿದ್ದಾನೆ ಇತಿ ವೈಲಕ್ಷಣ್ಯೆ ವೈಲಕ್ಷಣ್ಯವನ್ನು ಜೀವಬ್ರಹ್ಮರಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ತಿಳಿಸುವುದಕ್ಕೆ ಹೊರಟಂತಹ ಗ್ರಂಥ ಅದು ವೈಲಕ್ಷಣ್ಯ ಅಲ್ಲಿ ಹೇಳಿದ ಮಾತು ಮುಕ್ತ ಸ್ಯತು ನಮೇ ಬಂಧೋ ನಮೇ ಮೋಕ್ಷ ಬಂಧಾಭಾವತ್ ಕಥಂಚನ ಮುಕ್ತ ಇತ್ಯ ನಾಮೈತ ನನಗೆ ಬಂಧ ಇಲ್ಲದೇ ಇರುವ ಕಾರಣ ಮುಕ್ತ ಅಂತ ಅನ್ನೋದಿಲ್ಲ ಆದರೂ ಕೆಲವೊಂದು ಸಲ ಮುಕ್ತ ಅಂತ ಕರೀತಾರೆ ಯಾಕೆ ಅಂದರೆ ದೀಪ್ಯತೆ ಸೂರ್ಯ ದೀಪ್ಯತೆ ನೋಡಿ ಸೂರ್ಯ ಬೆಳಗ್ತಾ ಇದ್ದಾನೆ ಅಂತ ಹಾಗಾದರೆ ಇಷ್ಟು ಹೊತ್ತು ಸೂರ್ಯ ಕಪ್ಪಾಗಿದ್ದಾನೆ ಅವನಲ್ಲಿ ತೇಜಸ್ವಿರಲಿಲ್ವೇ ಯಾವಾಗಲೂ ತೇಜಸ್ವಿಯೇ ಆದಂತಹ ಸೂರ್ಯನನ್ನು ದೀಪ್ಯತೆ ಅಂದರೆ ನಿತ್ಯಂ ದೀಪ್ಯತೆ ಅಂತ ಅರ್ಥ ಅದಕ್ಕೆ ಇಷ್ಟು ಅವನು ದೀಪ್ಯಮಾನನಾಗಿರಲಿಲ್ಲ ಪ್ರಕಾಶಮಾನನಾಗಿರಲಿಲ್ಲ ಈಗ ಪ್ರಕಾಶಮಾನನಾದ ಅಂತ ಅರ್ಥ ಅಲ್ಲ ಸೂರ್ಯ ಯಾವಾಗಲೂ ಪ್ರಕಾಶಮಾನನೇ ನಮ್ಮ ಹತ್ತಿರ ಇಲ್ಲದೇ ಇದ್ದದ್ದಕ್ಕೆ ನಮಗೆ ರಾತ್ರಿ ಕಂಡಿಲ್ಲ ಅಷ್ಟೇ ಹೊರತು ಅವನಿಗೆ ಅಪ್ರಕಾಶಮಾನತ್ವ ಏನು ಬಂದಿರಲಿಲ್ಲ ಆದರೆ ಇತಿವತ್ ಬಂಧರಾಹಿತ್ಯ ನತು ವೃಕ್ಷಾದಿ ದೀಪ್ತಿವತ್ ಕತ್ತಲು ಅಮಾವಾಸ್ಯೆ ರಾತ್ರಿ ಏನು ಬೆಳಕಿಲ್ಲ ಬೇಕಾದಷ್ಟು ಗಿಡಗಳಿವೆ ಆದರೆ ಕಾಣಿಸೋದೇ ಇಲ್ಲ ಈಗೇನು ಕಾಣಲ್ಲಪ್ಪಾ ಬೇಕಾದಷ್ಟು ಗಿಡಗಳನ್ನು ಹಚ್ಚಿದ್ದೇವೆ ಬೆಳಗಾಗಲಿ ತೋರಿಸ್ತೇನೆ ಅಂತಾನೆ ಈಗ ನೋಡು ಎಲ್ಲ ಗಿಡಗಳು ಹೇಗೆ ಪ್ರಕಾಶಮಾನವಾಗಿವೆ ಅಂತಾನೆ ಆಗ ಪ್ರಕಾಶಮಾನ ಅನ್ನುವ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸ್ತೀವಿ ಇಷ್ಟು ರಾತ್ರಿ ಸೂರ್ಯೋದಯದವರೆಗೆ ಪ್ರಕಾಶಮಾನವಾಗದ ಗಿಡಗಳು ಈಗ ಪ್ರಕಾಶಮಾನವಾಗಿವೆ ಅಂತ ಹಾಗಾದರೆ ಹಾಗೆ ಅದು ಸ್ವಾಭಾವಿಕ ಪ್ರಕಾಶ ಅಲ್ಲ ಅದರದ್ದು ಸೂರ್ಯನ ಪ್ರಕಾಶವೇ ಅದರ ಮೇಲೆ ಬಿದ್ದದ್ದು ಅಷ್ಟೇ ಸೂರ್ಯನ ಪ್ರಕಾಶ ಈ ವೃಕ್ಷಗಳ ಮೇಲೆ ಬಿದ್ದದ್ದಕ್ಕೆ ವೃಕ್ಷಗಳು ಪ್ರಕಾಶಮಾನವಾದವು ಅಂತ ಹಾಗೆ ಜೀವರು ಇಷ್ಟು ದಿನ ಮುಕ್ತರಾಗದೇ ಇದ್ದವರು ಈಗ ಮುಕ್ತರಾಗ್ತಾರೆ ಅನ್ನೋ ಅರ್ಥದಲ್ಲಿ ಜೀವರನ್ನು ಮುಕ್ತ ಅಂತ ಕರೆಯೋದು ಗಿಡಗಳು ಪ್ರಕಾಶಮಾನವಾದಂತೆ ದೇವರನ್ನು ಮುಕ್ತ ಅಂತ ಕರೆಯುವುದು ಯಾವ ಅರ್ಥದಲ್ಲಿ ನಿತ್ಯದಲ್ಲಿಯೂ ಪ್ರಕಾಶಮಾನನಾದ ಸೂರ್ಯನನ್ನು ಪ್ರಕಾಶಮಾನ ಅಂತ ಹೇಗೆ ಅಂತೇವೋ ಆ ಅರ್ಥದಲ್ಲಿ ದೇವರನ್ನು ಮುಕ್ತ ಅಂತ ಕರೆಯು ಕಾದಾಚಿತ್ಕತೆಯ ವಾಚ್ಯಂ ಬಂಧಾಭಾವಾದ ಮೋಕ್ಷತ ಕಾದಾಚಿತ್ಕತೆಯ ಜೀವನಿಗೆ ಮತ್ತೆ ಹೇಳಬಹುದೇ ಹೊರತು ದೇವರಿಗೆ ಹೇಳೋ ಹಾಗಿಲ್ಲ ಯಾಕೆಂದರೆ ಬಂಧನೇ ಇಲ್ಲ ಅವನಿಗೆ ಜೀವಸ ಬಂಧ ಮೋಕ್ಷಸ್ತು ಮತ್ಪ್ರಸಾದ ಕದಾಚನ ಜೀವನಿಗೆ ಮಾತ್ರ ಬಂಧದಿಂದ ಮೋಕ್ಷ ಯಾವಾಗೋ ಒಮ್ಮೆ ಆಗತ್ತೆ ಎಷ್ಟೋ ಜನ್ಮಗಳ ಸಾಧನೆಯ ನಂತರ ಅವನಿಗೆ ಅಪರೋಕ್ಷ ಜ್ಞಾನವಾದ ಮೇಲೆ ಪ್ರಾರಬ್ಧ ಕರ್ಮ ಎಲ್ಲ ನಿವೃತ್ತ ಆದ ಮೇಲೆ ಸ್ವರೂಪಾನಂದವಿರ್ಭಾವ ರೂಪವಾದ ಮೋಕ್ಷ ಒಮ್ಮೆ ಆಗತ್ತೆ ಅನಾದಿ ಕಾಲದಿಂದ ಇಲ್ಲ ಒಂದು ಸಲ ಆಗತ್ತೆ ಆಮೇಲೆ ಮುಂದೆ ಉಳಿತದೆ ಅಷ್ಟೇ ಇತಿ ತತ್ವೋದಯೇ ಜೀವನ ಸ್ವಭಾವ ಏನಿದೆ ಸ್ವರೂಪಾನಂದ ಆ ತತ್ವದ ಉದಯ ಯಾವಾಗ ಒಂದು ಸಲ ಆಗತ್ತೆ ಅನಾದಿ ಕಾಲದಿಂದ ಜೀವನಿಗೆ ತತ್ವ ಇಲ್ಲ ತತ್ವ ಇದೆ ಆದರೆ ಅದು ಅನುಭಿವ್ಯಕ್ತವಾಗಿದೆ ಅದರ ಉದಯ ಒಂದೊಮ್ಮೆ ಆಗತ್ತೆ ಅಂತ ಹೇಳುವ ಒಂದು ಗ್ರಂಥ ತತ್ವೋದಯ ಅಂತ ಏಕಸ್ಥ ವಮಾಂಶ ಜೀವಸ್ ಇವ ಮಹಾಮತೆ ನನ್ನಿಂದ ಭಿನ್ನನೇ ಆಗಿರುವಂತಹ ಸರ್ವಥಾ ಅಭಿನ್ನನಾಗದೇ ಇರುವ ಜೀವನಿಗೆ ಮಾತ್ರ ನನ್ನ ಭಿನ್ನಾಂಶನಾದ ಜೀವನಿಗೆ ಮಾತ್ರ ಅಸ ಅವ್ಯೆಯ ಬಂಧ ನನ್ನ ಸ್ವರೂಪದ ತಿಳುವಳಿಕೆ ಇಲ್ಲದೇ ಇರುವ ಕಾರಣ ಅವನಿಗೆ ಬಂಧ ಆಗತ್ತೆ ಅಧ್ಯೆಯ ನನ್ನ ಸ್ವರೂಪದ ತಿಳುವಳಿಕೆಯಿಂದ ಇತರ ಮೋಕ್ಷವಾಗುತ್ತೆ ಆ ಬಂಧ ಇದು ಅನಾಧಿ ಅಲ್ಲಿ ವಿಶೇಷಣ ಅನಾಧಿ ಹಿ ಬಂಧ ಅಥ ಬದ್ಧ ಮುಕ್ತ ವೈಲಕ್ಷಣ್ಯಂ ವದಿ ತೇ ವಿರುದ್ಧಧರ್ಮಿಣಸ್ತ ಸ್ಥಿತಿಯೋರೆಕರ್ಮಿಣೀ ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂಬ ದಾಮಿತೆ ಉದ್ಧವ ಬದ್ಧ ಮತ್ತು ಮುಕ್ತರ ವೈಲಕ್ಷಣ್ಯವನ್ನು ನಿನಗೆ ತಿಳಿಸ್ತೇನೆ ತಿಳಿ ಇವರಿಬ್ಬರು ಎಲ್ಲಿದ್ದಾರೆ ಗೊತ್ತೇನು ಏಕಧರ್ಮಿಣಿ ಸ್ಥಿತಯೋಹೋ ವಿರುದ್ಧ ಧರ್ಮಿಣೋಹೋ ಈ ಶರೀರ ಇಬ್ಬರೂ ಒಂದೇ ಶರೀರದಲ್ಲಿದ್ದಾರೆ ಏಕಧರ್ಮಿಣಿ ಸ್ಥಿತಯೋಹೋ ಒಂದೇ ಶರೀರದಲ್ಲಿ ಇಬ್ಬರೂ ಇದ್ದಾರೆ ಆದರೆ ವಿರುದ್ಧ ಧರ್ಮವುಳ್ಳವರಾಗಿದ್ದಾರೆ ಒಂದು ಶರೀರದಲ್ಲಿದ್ದಾರೆ ಎಂದ ಮಾತ್ರಕ್ಕೆ ಒಂದಲ್ಲ ಒಂದೇ ಮನೆಯಲ್ಲಿರುವ ಯಜಮಾನ ಬೇರೆ ದಾಸ ಬೇರೆ ಹಾಗೆ ಒಂದೇ ಶರೀರದಲ್ಲಿ ದೇವರೂ ಇದ್ದಾನೆ ನಾವೂ ಇದ್ದೇವೆ ಅಂದ ಮಾತ್ರಕ್ಕೆ ನಾವು ದೇವರಾಗೋದಿಲ್ಲ ದೇವರಲ್ಲಿರುವ ಧರ್ಮಗಳೇ ಬೇರೆ ನಮ್ಮಲ್ಲಿರುವ ಧರ್ಮಗಳೇ ಬೇರೆ ಅವನು ಸ್ವಾಮಿ ನಾವು ದಾಸ ಅವನು ಕೇವಲ ಶುಭ ಭೋಗ ನಾವು ಅಶುಭ ಭೋಗವನ್ನು ಅವನು ಸ್ವತಂತ್ರ ನಾವು ಪರತಂತ್ರ ಒಂದಲ್ಲ ಎರಡಲ್ಲ ಅನೇಕ ವಿರುದ್ಧ ಧರ್ಮಗಳು ನಮಗೂ ಅವನಿಗೂ ಇದ್ದದ್ದರಿಂದ ಒಂದೇ ಇದ್ದರು ನಮ್ಮಿಬ್ಬರಲ್ಲಿ ವೈಲಕ್ಷಣ್ಯಿದೆ ಅನ್ನುವುದನ್ನು ನಾನು ನಿನಗೆ ಸ್ಪಷ್ಟಪಡಿಸ್ತೇನೆ ಮುಂದೆ ಅದನ್ನು ತಿಳಿ ಉದ್ಧವ ಗಮನ ಕೇಳು ಅಂತಾನೆ ಕೃಷ್ಣ ಬದ್ಧಸ್ಯ ಮುಕ್ತಸ್ಯ ಇಷ್ಟೊತ್ತು ದೇವರನ್ನು ಮುಕ್ತ ಅಂತ ಅಂತ ಒಂದು ಅರ್ಥದಲ್ಲಿ ಇಲ್ಲಿ ಮಾತ್ರ ಮುಕ್ತ ಅಂದರೆ ವಿಷ್ಣುವನ್ನೇ ತಗೊಳ್ಳಿ ಅಂತಾರೆ ಸರ್ವಥಾ ಬಂಧ ಇಲ್ಲದೇ ಇರುವ ಮುಕ್ತನಾದ ವಿಷ್ಣು ಹಾಗೂ ಬದ್ಧನಾದ ಜೀವ ಇವರಿಬ್ಬರ ವೈಲಕ್ಷಣವನ್ನು ನನಗೆ ಹೇಳುತ್ತೇನೆ ಕೇಳು ಅಲ್ಲ ದೇವರನ್ನು ಮುಕ್ತ ಅಂತ ಎಲ್ಲಿ ಕರೆದಿದ್ದಾರೆ ದೈವೀಮೀಮಾಂಸ ಅಂತ ಇವತ್ತು ನಮಗೆ ಉಪಲಬ್ಧವಾದದ್ದು ಎರಡೇ ಮೀಮಾಂಸಾ ಕರ್ಮ ಮೀಮಾಂಸಾ ಮತ್ತು ಬ್ರಹ್ಮ ಮೀಮಾಂಸ ಬ್ರಹ್ಮಸೂತ್ರಗಳು ಬ್ರಹ್ಮ ಮೀಮಾಂಸ ವೇದವ್ಯಾಸ ದೇವರು ರಚನೆ ಮಾಡಿದ್ದು ದೈವೀ ಮೀಮಾ ಕರ್ಮಮೀಮಾಂಸಾ ಜೇವಿನಿ ಋಷಿಗಳ ರಚನೆ ಮಾಡಿದ್ದು ಕರ್ಮ ಮೀಮಾಂಸಾ ಅದಕ್ಕೆ ಶಬರಮುನಿಗಳ ಭಾಷ್ಯ ಇತ್ಯಾದಿ ಎಲ್ಲ ಉಪಲಬ್ಧವಾಗಿವೆ ಆದರೆ ದೈವಿ ಮೀಮಾಂಸಾ ಅನ್ನೋದು ಉಪಲಬ್ಧವಾಗಿಲ್ಲ ಶ್ರೀಮದಾಚಾರ್ಯರು ಕೆಲವೇ ಸೂತ್ರಗಳನ್ನು ಅಲ್ಲಲ್ಲಿ ಆಗಾಗ ಉದಾಹರಣೆ ಮಾಡಿ ಹೇಳುತ್ತಿರ್ತಾರೆ ಅದರ ಪೈಕಿ ಒಂದು ಸೂತ್ರ ಇದು ಇನ್ನೊಂದು ಸೂತ್ರವನ್ನು ಬೇರೆ ಕಡೆಗೆ ಹೇಳಿದ್ದಾರೆ ಅಚೇತನ ಅಸತ್ಯ ಅಯೋಗ್ಯಾನ್ಯ ಫಲತ್ವ ವಿಪರ್ಯಯಾಭ್ಯಾಮ್ ಇದೊಂದು ದೈವಿ ಮೀಮಾಂಸಾದ ಸೂತ್ರ ಅಚೇತನವನ್ನು ಉಪಾಸನೆ ಮಾಡಬೇಡಿ ಅಸತ್ಯವನ್ನು ಉಪಾಸನೆ ಮಾಡಬೇಡಿ ಅಯೋಗ್ಯವಾದ ವಸ್ತುವನ್ನು ಉಪಾಸನೆ ಮಾಡಿಬೇಡಿ ಅದರಿಂದ ನಿಮಗೆ ಪ್ರಯೋಜನ ಸಿಗೋದಿಲ್ಲ ಅಷ್ಟೇ ಅಲ್ಲ ವಿಪರೀತವಾದಿ ನರಕಾದಿ ಅನರ್ಥಗಳಾಗತ್ತೆ ಎಂಬುದಾಗಿ ದೈವಿ ಮೀಮಾಂಸ ಹೇಳುತ್ತದೆ ಹಾಗೆ ಇದೊಂದು ಸೂತ್ರ ಹೇಳುತ್ತದೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಸುಖಾದ್ವ್ವಯ ಪ್ರತ್ಯಗೇಕ ಪೂರ್ಣ ಇತ್ಯ ಪದಾನ್ವಯಾತ್ ಓಂ ಏನೇ ಸೂತ್ರದ ಅರ್ಥ ದೇವರು ನಿತ್ಯನಾಗಿದ್ದಾನೆ ಎಲ್ಲ ಕಾಲಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಶುದ್ಧ ಅಜ್ಞಾನಾಜ ದೋಷಗಳಿಲ್ಲ ಬುದ್ಧ ಜ್ಞಾನಸ್ವರೂಪಿ ಮುಕ್ತ ನಿತ್ಯದಲ್ಲಿಯೂ ಅವರಿಗೆ ಬಂಧ ಇಲ್ಲ ಸತ್ಯ ನಿರ್ದೋಷವಾದ ಆನಂದದ ಅನುಭವ ಸ್ವರೂಪನಾಗಿದ್ದಾನೆ ಅದ್ವಯ ತನಗೆ ಸಮಾನರಾದ ವ್ಯಕ್ತಿಗಳು ಯಾರನ್ನೂ ಪಡೆದುಕೊಂಡಿಲ್ಲ ಪ್ರತ್ಯಕ್ ಎಲ್ಲರ ಒಳಗಿದ್ದಾನೆ ಅಂತರ್ಯಾಮಿಯಾಗಿದ್ದಾನೆ ಏಕಹ ಸರ್ವೋತ್ತಮ ಅಥವಾ ಏಕಏವ ಕರ್ತ ಏಕಹ ತಾನು ಜಗತ್ತಿನ ಸೃಷ್ಟಿ ಮಾಡುವಾಗ ಒಬ್ಬ ಕೆಲಸ ಮಾಡ್ತಾನೆ ಇನ್ನೊಬ್ಬರ ಸಹಾಯ ಬೇಕು ಅಂತಿಲ್ಲ ಲೀಲೆಯಿಂದ ತೆಗೆದುಕೊಳ್ತಾನೆ ಸೇವೆಯನ್ನು ಅದು ಬೇರೆ ಆದರೆ ನಿಜವಾಗಿ ಎ ಕ ಎ ಒಬ್ಬನೇ ಕ ಕರ್ತೃವಾಗಿದ್ದಾನೆ ಪೂರ್ಣ ಜ್ಞಾನಾನಂದಾದಿ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಈ ಎಲ್ಲ ಶಬ್ದಗಳಿಂದಲೂ ಪರಮಾತ್ಮ ಇತ್ಯ ಇತ್ಯೇ ಶಬ್ದ ದೇವ ವಾಚ್ಯ ವಾಚ್ಯನಾಗಿದ್ದಾನೆ ಯಾಕೆ ಪದಾನ್ವಯಾತ್ ಆ ಎಲ್ಲ ಪದಗಳ ಯಿಕವಾದ ಅರ್ಥಗಳನ್ನು ವಿಮರ್ಶೆ ಮಾಡಲಾಗಿ ಅವುಗಳ ಸಂಬಂಧ ದೇವರಲ್ಲೇನೇ ಉಪಪನ್ನ ಆಗತ್ತೆ ಬೇರೆಯವರಲ್ಲಿ ಅಲ್ಲ ಆದ್ದರಿಂದ ಆ ಎಲ್ಲ ಶಬ್ದಗಳ ಶಕ್ತಿ ಹಾಗೂ ತಾತ್ಪರ್ಯ ಭಗವಂತನಲ್ಲಿಯೇ ಇದೆ ಎನ್ನುವುದು ನಮಗೆ ಪ್ರಮಾಣಗಳಿಂದ ಸಿದ್ಧವಾದದ್ದರಿಂದ ಈ ಎಲ್ಲ ಶಬ್ದಗಳಿಂದಲೂ ದೇವರೇ ವಾಚ್ಯನಾಗಿದ್ದಾನೆ ಎಂಬುದಾಗಿ ದೈವೀಮೀಮಾಂಸ ಸಾರುತ್ತದೆ ಅಂತಹ ದೈವೀಮೀಮಾಂಸಾದಲ್ಲಿ ಮುಕ್ತ ಶಬ್ದ ವಾಚ್ಯನಾದವನು ನಾರಾಯಣ ಅಂತ ಹೇಳಿದ್ದರಿಂದ ಇಲ್ಲಿರುವ ಮುಕ್ತ ಎಂಬ ಶಬ್ದಕ್ಕೆ ನಾವು ನಾರಾಯಣ ಅಂತ ಅರ್ಥ ಮಾಡಿದ್ದೇವೆ ಅಂತಾರೆ ಶ್ರೀಮದಾಚಾರ್ಯರು ಹಾಗಾದರೆ ಬದ್ಧ ಅಂದರೆ ಜೀವ ಬದ್ಧ ಅಂದರೆ ಜೀವ ಅನ್ಲಿಕ್ಕೇನು ಪ್ರಮಾಣ ಅದಕ್ಕೂ ಪ್ರಮಾಣ ಕೊಡ್ತಾರೆ ಬದ್ಧ ಜೀವ ಇಮೆ ಸರ್ವೇ ಪೂರ್ವ ಬಂಧ ಸಮನ್ವಯಾತ್ ಮೊದಲಿಗೆ ಬಂಧ ಇರೋಣದರಿಂದ ಜೀವರಿಗೆ ಬದ್ಧ ಅಂತ ಕರೀತಾರೆ ನಿತ್ಯ ಮುಕ್ತತ್ವ ತೋ ಮುಕ್ತನಾಮ ಸದೋದಿತ ನಿತ್ಯ ಮುಕ್ತನಾದದ್ದರಿಂದ ದೇವರನ್ನು ಮುಕ್ತ ಅಂತ ಕರೀತಾರೆ ಅಬದ್ಧತ್ವಾದ ಮೋಕ್ಷೋಪೀ ಬದ್ಧನಲ್ಲ ಅನ್ನೋ ಅರ್ಥದಲ್ಲಿ ಅವನಿಗೆ ಮೋಕ್ಷ ಇಲ್ಲ ಅಂತ ಕೆಲವು ಕಡೆಗೆ ಕರೆದಿರಬಹುದು ಆದರೂ ಕೂಡ ನಿತ್ಯ ಅವನನ್ನು ಮುಕ್ತ ಅಂತಲೂ ಕರೆಯಬಹುದು ಹೇಗೆ ಹಿಂದೆ ಹೇಳಿದ ಉದಾಹರಣವನ್ನೇ ರಿಪೀಟ್ ಮಾಡ್ತಾರೆ ದೀಪ್ಯತೆ ಸೌರವಿರ್ಯಥ ಎಂದಿಗೂ ಕತ್ತಲಿನ ಸಂಪರ್ಕವಿಲ್ಲದ ಅಪ್ರಕಾಶಮಾನತ್ವ ಇಲ್ಲದ ಸೂರ್ಯನನ್ನೂ ಪ್ರಕಾಶಮಾನ ಅಂತ ಕರಿತೇವಲ್ಲ ಆ ಅರ್ಥದಲ್ಲಿ ಹೊಸದಾಗಿ ಪ್ರಕಾಶಮಾನ ಅನ್ನುವ ಅರ್ಥದಲ್ಲಿಯೇ ಕರೆಯಬೇಕು ಅಂತೇನಿಲ್ಲ ಇತಿ ಬ್ರಹ್ಮ ಸಂಹಿತಾಯ ಹೀಗೆ ಹೇಳಿದ್ದಾರೆ ಅರ್ಥವಾಯ್ತಾ ಬ್ರಹ್ಮ ಇವತ್ತು ಉಪಲಬ್ಧವಾಗಿದೆ ಈ ಗ್ರಂಥ ಎಲ್ಲ ಶ್ಲೋಕಗಳು ಅದರಲ್ಲಿ ಪೂರ್ಣವಾಗಿ ಉಪಲಬ್ಧವಾಗದೇ ಇದ್ದರು ಬ್ರಹ್ಮ ಎಂಬ ಪಂಚರಾತ್ರದ ಗ್ರಂಥವೇ ಉಪಲಬ್ಧವಿಲ್ಲ ಅಪ್ರಾಮಾಣಿಕ ಅಂತ ತಿಳಿಯುವುದು ಬ್ರಹ್ಮ ಸಂಹಿತಾ ಎಂಬ ಗ್ರಂಥ ಉಪಲಬ್ಧವಾಗಿದೆ ಪುಣ್ಯವಂತರ ಪುಣ್ಯದಿಂದ ಆನಂದಾಶ್ರಮ ಸಂಸ್ಕೃತ ಗ್ರಂಥಾವಲಿಯಲ್ಲಿ ಅದು ಮುದ್ರಿತವೂ ಆಗಿದೆ ಬ್ರಹ್ಮ ಎಂಬ ಗ್ರಂಥ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀಮದ್ ಆಚಾರ್ಯರು ಜಿಜ್ಞಾಸಾಧಿಕರಣದ ನಂತರ ಜನ್ಮಾಧಿಕರಣದಲ್ಲಿ ಈ ನಿರ್ಗುಣತ್ವಶ್ರುತಿಗೆ ಅರ್ಥವನ್ನು ಹೇಳ್ತಾ ಇರುವಾಗ ಎಲ್ಲ ನಿರ್ಗುಣ ಅನ್ನೋದಕ್ಕೆ ಗುಣಗಳೇ ಇಲ್ಲ ಇತ್ಯಾದಿ ಅರ್ಥವನ್ನು ಮಾಡಬಾರದು ಅದೆಲ್ಲ ವಾಕ್ಯಾರ್ಥವನ್ನು ನವ್ಯಾವೃತ್ತಿಯ ಪ್ರಯೋಜನ ಇತ್ಯಾದಿ ಎಲ್ಲ ವಿಚಾರಗಳನ್ನೆಲ್ಲ ಮಾಡ್ತಾರಲ್ಲ ಅದೆಲ್ಲ ವಿಷಯ ಬ್ರಹ್ಮ ಸಂಹಿತೆಯಲ್ಲಿದೆ ಇವತ್ತು ಉಪಲಬ್ಧವಾದ ಬ್ರಹ್ಮ ಸಂಹಿತೆ ಯಾರ ಮತವನ್ನು ಶ್ರೀಮದಾಚಾರ್ಯರು ವಿಮರ್ಶೆ ಮಾಡಿದ್ದಾರೆ ನವ್ಯಾವೃತ್ತಿಯ ಪ್ರಯೋಜನ ಇತ್ಯಾದಿ ಆ ಮತೀಯರೇ ಮುದ್ರಣ ಮಾಡಿದ ಗ್ರಂಥ ಅದು ಬ್ರಹ್ಮ ಸಂಹಿತೆ ಆನಂದ ಸಂಸ್ಕೃತ ಆನಂದಾಶ್ರಮ ಸಂಸ್ಕೃತ ಗ್ರಂಥಾವಲೆಯಲ್ಲಿ ಆ ವಾಕ್ಯಗಳು ಇವತ್ತು ಉಪಲಬ್ಧವಾಗಿವೆ ಅಂದರೆ ನಾನು ಹೇಳ್ತಾ ಇರೋದು ಈ ತರಹದ ಅಲ್ಲಲ್ಲಿ ಸಿಕ್ಕ ಕೆಲವು ಗ್ರಂಥಗಳಿಂದ ನಮಗೆ ಅನಿಸ್ತದೆ ಎಷ್ಟು ಗ್ರಂಥಗಳು ಇತ್ತು ಅವುಗಳೆಷ್ಟು ಲುಪ್ತವಾಗಿವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ಗ್ರಂಥಗಳು ಇವತ್ತು ಪಂಚರಾತ್ರದ ಗ್ರಂಥಗಳು ಉಪಲಬ್ಧವಾಗ್ತದೆ ಶ್ರೀಮದ್ ಆಚಾರ್ಯರೇ ಉದಾಹರಣೆ ಮಾಡಿದ ಶ್ಲೋಕಗಳು ಕೆಲವು ಕಡೆಗೆ ಸಿಕ್ಕರೆ ಕೆಲವು ಕಡೆಗೆ ಸ್ವಲ್ಪ ಆನುಪೂರ್ವಿಯಲ್ಲಿ ವ್ಯತ್ಯಾಸ ಇದ್ದರೂ ಆ ಅರ್ಥದ ಶ್ಲೋಕಗಳು ಸಿಗತ್ತೆ ಸಾಕು ನಮಗೆ ಶ್ರೀಮದ್ ಆಚಾರ್ಯರು ಹೇಳಿದ ವಿಷಯ ಪ್ರಾಮಾಣಿಕ ಅನ್ನೋದು ಸ್ಪಷ್ಟ ಆಗ್ತದೆ ಆನುಪೂರಿಯಲ್ಲಿ ವ್ಯತ್ಯಾಸ ಅದು ಪಾಠಭೇದ ಎಲ್ಲ ಗ್ರಂಥಗಳಲ್ಲಿಯೂ ಸಹಜವಾಗಿದ್ದದ್ದೇ ಲೇಖಕರ ಬಾಹುಲ್ಯದಿಂದಾಗಿ ಪಾಠಗಳಲ್ಲಿ ವ್ಯತ್ಯಾಸ ಬರುತ್ತೆ ಸುಪರ್ಣಾವೇತೌ ಸದೃಶೌ ಸಖಾಯೌ ಯದೃಕ್ಷೆಯ ಕೃತ ನೀಡೌ ವೃಕ್ಷೇ ಏಕಸ್ತೋ ಖಾದತಿ ಪಿಪ್ಪಲನ್ನಂ ಅನ್ಯೋ ನಿರನ್ನೋ ಬಲೇನ ಭೂಯನ್ ಹೇಳತೇನೆ ಅಂತ ಕೃಷ್ಣ ಅಂದ ಒಂದು ದೇಹದೊಳಗಿದ್ದ ಜೀವ ಹಾಗೂ ಪರಮಾತ್ಮರಲ್ಲಿ ವಿರುದ್ಧ ಧರ್ಮಗಳಿವೆ ಆದ್ದರಿಂದ ಅವರಿಬ್ಬರು ಬೇರೆ ವಿಲಕ್ಷಣ ಅಂತ ನಿನಗೆ ಹೇಳ್ತೇನೆ ಅಂತ ಅದೇನು ಅಂತೂ ಈಗ ಹೇಳ್ತಾನೆ ವಿರುದ್ಧ ಧರ್ಮಗಳು ಯಾವುವು ಸುಪರ್ಣ ಏತೌ ಸದೃಶೌ ಸಖಾಯವು ಏತವು ಈ ಜೀವ ಪರಮಾತ್ಮರಿಬ್ಬರು ಏತವು ಸುಪರ್ಣವು ಎರಡು ಹಕ್ಕಿಗಳು ಒಂದು ಗಿಡದಲ್ಲಿ ಕುಳಿತಿವೆ ಸುಪರ್ಣವು ಎರಡು ಹಕ್ಕಿಗಳು ಒಂದು ವೃಕ್ಷದಲ್ಲಿ ಕುಳಿತಿವೆ ಅಂತ ಇಲ್ಲಿ ಸುಪರ್ಣ ಅಂದರೆ ಬೇರೆ ಹಕ್ಕಿಗಳಲ್ಲ ಜೀವ ಪರಮಾತ್ಮರು ಎಲ್ಲರನ್ನೂ ಪರಿಪೂರ್ಣಗೊಳಿಸ್ತಾನೆ ಅವರವರ ಯೋಗ್ಯತೆಯಂತೆ ಆದ್ದರಿಂದ ಸುಪರ್ಣ ದೇವರು ಪರಮಾತ್ಮನಿಂದ ಪೂರ್ಯಮಾಣನಾದದ್ದರಿಂದ ಸುಪರ್ಣ ಜೀವ ಸುಪರ್ಣವು ಏತವು ಜೀವ ಮತ್ತು ಪರಮಾತ್ಮರೆಂಬ ಇಬ್ಬರು ಪಕ್ಷಿಗಳು ಅಥವಾ ಣ ಅಂದರೆ ಸುಖ ಪರ ಅಂದರೆ ಉತ್ತಮ ಸುಪರ ಅತಿ ಉತ್ತಮ ಇದೇ ಸಂಸ್ಕೃತದಲ್ಲಿ ಇದ್ದದ್ದು ಇಂಗ್ಲಿಷಿನೊಳಗೆ ಸುಪರ್ ಅಂತ ಬಂದಿದೆ ಸುಪರ ಅತಿ ಉತ್ತಮವಾಗಿರುವಂತಹ ನ ಸುಖ ಇದ್ದವರು ಸ್ವತಃ ಜೀವನಿಗೂ ಉತ್ತಮವಾದ ಸುಖ ಇದೆ ಸ್ವರೂಪಾನಂದ ಇದೆ ಆದ್ದರಿಂದ ಜೀವನೂ ಸುಪರ್ಣ ದೇವರೂ ಸುಪರ್ಣ ಸ್ವರೂಪಾನಂದ ಇದೆ ದೇವರಿಗೆ ಅನಂತ ಇದೆ ಇವನಿಗೆ ಅಲ್ಪ ಇದೆ ಆ ವಿಷಯ ಬೇರೆ ಆದರೆ ಇದ್ದ ಆನಂದ ಒಳ್ಳೆ ಸುಪ್ಪರಾದ ಆನಂದ ಆದ್ದರಿಂದ ಇಬ್ಬರೂ ಕೂಡ ಸುಪರ್ಣರು ಸುಪರ್ಣವು ಶುದ್ಧವಾದ ದುಃಖ ಮಿಶ್ರವಲ್ಲದ ಜ್ಞಾ ಆನಂದದ ಸ್ವರೂಪರಾದಂತಹ ಜೀವ ಹಾಗೂ ಪರಮಾತ್ಮರು ಸದೃಶವು ಇಬ್ಬರೂ ಚೇತನರು ಇಬ್ಬರೂ ಆನಂದ ಸ್ವರೂಪರು ಸಾದೃಶ್ಯ ಇದೆ ಸಖಾಯವು ಗೆಳೆಯರಾಗಿದ್ದಾರೆ ಜೀವನಿಗೆ ಏನೇ ಕಷ್ಟ ಆದರೂ ಅದನ್ನು ಪರಿಹಾರ ಮಾಡ್ತಾ ಅವನಿಗೆ ಹಿತವನ್ನು ಬೋಧನೆ ಮಾಡ್ತಾ ಅವನಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸುವಂತಹ ಗೆಳೆಯನಾಗಿ ದೇವರಿದ್ದಾನೆ ಇವರಿಬ್ಬರೂ ಗೆಳೆಯರು ಯದೃಚ್ಛಯ ಕೃತ ನೀಡವು ಚೃಕ್ಷೇ ಭಗವಂತನ ಇಚ್ಛೆಯಿಂದ ಇಬ್ಬರೂ ಈ ಜಗದ್ವೃಕ್ಷದಲ್ಲಿ ಅಥವಾ ಈ ದೇಹವೆಂಬ ವೃಕ್ಷದಲ್ಲಿ ಇಬ್ಬರೂ ಇದ್ದಾರೆ ಆದರೆ ಏಕಸ್ಥಯೋಖಾದಿ ಪಿಪ್ಪಲಾನ್ನಂ ಈ ಪಿಪ್ಪಲ ರೂಪವಾದಂತಹ ಅಶ್ವತ್ಥ ಫಲದ ರಸವನ್ನು ಆ ವೃಕ್ಷದಲ್ಲಿ ಬೆಳೆದ ಅಶ್ವತ್ಥ ಫಲದ ರಸವನ್ನು ಒಬ್ಬ ಮಾತ್ರ ತಿಂತಾನೆ ಇನ್ನೊಬ್ಬ ತಿನ್ನೋದಿಲ್ಲ ಪಿಪ್ಪಲಾನಮ್ ಅನ್ಯಹ ನಿರನ್ನೋಪಿ ಈ ದೇಹದಲ್ಲಿದ್ದು ಆ ಅನ್ನವನ್ನು ಭೋಗ ಮಾಡದಿದ್ದರೂ ಬಲೇನ ಭೂಯಾನ್ ಪರಿಪುಷ್ಟನಾಗಿದ್ದಾನೆ ಇಷ್ಟು ಸಾಮಾನ್ಯ ಶ್ಲೋಕದ ಅರ್ಥ ಇಲ್ಲಿ ದೇಹದೊಂಬ ವೃಕ್ಷದಲ್ಲಿ ಜೀವ ಮತ್ತು ಪರಮಾತ್ಮನೆಂಬ ಎರಡೂ ಪಕ್ಷಿಗಳು ಇದ್ದರೂ ಕೂಡ ಜೀವ ಎಂಬ ಪಕ್ಷಿ ಮಾತ್ರ ಈ ದೇಹದಿಂದ ಮಾಡುವ ಕರ್ಮಗಳ ಫಲವನ್ನ ಭೋಗ ಮಾಡ್ತಾನೆ ಅಥವಾ ಈ ದೇಹದೊಳಗಿರುವ ಇಂದ್ರಿಯಗಳಿಂದ ನಾನಾ ವಿಧವಾದ ವಿಷಯಗಳ ಬಾಹ್ಯ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ ಕರ್ಮದ ಫಲವಾಗಿ ಆದರೆ ಇದೇ ದೇಹದೊಳಗೆ ದೇವರಿದ್ದರೂ ಈ ಜೀವ ಈ ದೇಹ ಅಥವಾ ಹಿಂದಿನ ದೇಹಗಳಲ್ಲಿ ಮಾಡಿದ ಕರ್ಮಗಳ ಫಲವಾಗಿ ಅನುಭವಿಸುವ ವಿಷಯಗಳ ಭೋಗವನ್ನು ದೇವರು ಮಾಡುವುದಿಲ್ಲ ಭೋಗ ಮಾಡಿಲ್ಲ ಅಂತ ದೇವರು ಸೊರಗಿದ ಜೀವ ಮಾತ್ರ ಗಟ್ಟಿಯಾಗಿ ಪುಷ್ಟನಾಗಿದ್ದಾನೆ ಅಂತ ತಿಳಿಯಬೇಡಿ ಅನ್ಯೋ ನಿರನ್ನೋಪಿ ಏನೂ ಭೋಗ ಮಾಡದೇ ಇದ್ದರೂ ದೇವರು ಮಾತ್ರ ಬಲಿಷ್ಠನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ ಅದಕ್ಕೆ ವಾದರಾಜರಿಗೆ ಯಾರೋ ಕೇಳಿದ್ರಂತೆ ವಿಷ್ಣುವಿನ ಲಿಂಗಕ್ಕೆ ಯಾರೂ ಪೂಜೆ ಮಾಡೋದೇ ಇಲ್ಲ ಶಿವಲಿಂಗಕ್ಕೆ ತೌಳುವ ಪ್ರದೇಶದಲ್ಲಿ ಪ್ರಾಯ ವಿಷ್ಣುವಿನ ಪ್ರತಿಮೆಗಳು ಕೂಡ ಲಿಂಗಾಕಾರದಲ್ಲಿಯೇ ಇವೆ ಒಳಗೆ ಆವಾಹನೆ ಮಾಡಿ ಪೂಜೆ ಮಾಡುವುದಷ್ಟೆ ವಿಷ್ಣುವಿನ ಲಿಂಗ ಬಹಳ ಹೆಚ್ಚು ಜನ ಅಲ್ಲಿ ದರ್ಶನಕ್ಕೆ ಹೋಗೋದಿಲ್ಲ ಅರ್ಚನೆ ಪೂಜೆ ಯಾರು ಮಾಡಿಸೋದಿಲ್ಲ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ ಒಂದೇ ಕಡೆಗೆ ಎರಡೂ ಲಿಂಗಗಳಿವೆ ಅದಕ್ಕೆ ವಧರಾಜರು ಉತ್ತರ ಕೊಟ್ಟರಂತೆ ನಿಜ ಬಂದವರೆಲ್ಲ ಇಲ್ಲೇ ಹೋಗ್ತಾರೆ ಅಲ್ಲೇ ಕಾಯಿ ಓಡಿಸ್ತಾರೆ ಜಾಸ್ತಿ ಇದ್ದಾರೆ ಅನ್ನೋದಕ್ಕಾಗಿ ಎಲ್ಲರೂ ಅಲ್ಲಿ ಹೋಗ್ತಿರ್ಬೋದು ಆದರೆ ಲಿಂಗಗಳ ಆಕಾರ ನೋಡಿ ಶಿವಲಿಂಗ ಇಷ್ಟೇ ಇತ್ತಂತೆ ವಿಷ್ಣುಲಿಂಗ ಎತ್ತರ ಇತ್ತು ಇಷ್ಟೆಲ್ಲ ನೈವೇದ್ಯ ತಿಂದರೂ ಆ ಶಿವಲಿಂಗ ಇಷ್ಟೇ ಇದೆ ಅದು ಜೀವ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಆ ಭಾಗವತದ ಮಾತಿಗೆ ಈ ಲಿಂಗವೇ ಸಾಕ್ಷಿ ಇಲ್ಲಿ ಯಾರೂ ನೈವೇದ್ಯ ಮಾಡೋದಿಲ್ಲ ಆದರೂ ಎಷ್ಟು ದೊಡ್ಡದಾಗಿದೆ ನೋಡು ಈ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ಇಲ್ಲದೆ ನಮ್ಮ ದೇವರು ಪರಿಪೂರ್ಣ ಅನ್ನೋದನ್ನು ತೋರಿಸೋದಕ್ಕೆ ಇಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಉತ್ತರ ಹೇಳಿದ್ರಂತೆ ಹೇಳೋ ತಾತ್ಪರ್ಯ ಭಗವಂತನಿಗೆ ಬಾಹ್ಯವಾದ ವಿಷಯ ಭೋಗಗಳ ಅವಶ್ಯಕತೆ ಇಲ್ಲ ಇದನ್ನು ನಾವು ಅನೇಕ ರೀತಿಯ ವಿಚಾರಗಳನ್ನು ಮಾಡಬೇಕಾಗತ್ತೆ ಯಾಕೆ ದೇವರಿಗೆ ಭೋಗ ಇಲ್ಲ ಅನ್ನೋ ಮಾತು ಬಹಳ ಸಮಸ್ಯೆ ಮೊದಲೇ ಮತ್ತು ತೂಕಡಿಸುವವರಿಗೆ ಹಾಸಿಗೆ ಹಾಸಿೊಟ್ಟಾಗ್ತದೆ ಏನಿಲ್ಲದೆ ಪೂಜಾ ತಪ್ಪಿಸೋ ನೈವೇದ್ಯ ತಪ್ಪಿಸುವ ಈ ಮಹಾತ್ಮರಿಗೆ ದೇವರು ಊಟ ಮಾಡೋದಿಲ್ಲ ಅಂತಷ್ಟು ಕಿವಿಮಾತೆ ಹೇಳಿಬಿಟ್ರೆ ಮುಗದೆ ಹೋಯ್ತು ಅದಕ್ಕೆ ಶ್ರೀಮದಾಚಾರ್ಯರು ಅನೇಕ ಇದು ಬರೀ ನಾವು ನೈವೇದ್ಯ ಮಾಡೋದು ಒಂದೇ ಅಲ್ಲ ಪ್ರಮಾಣಗಳ ವಿರೋಧ ಬರ್ತದೆ ಅತ್ತಾಚರಾಚರ ಗ್ರಹಣ ಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ ದೇವರು ಇಡೀ ಜಗತ್ತನ್ನೇ ಭಕ್ಷಣ ಮಾಡ್ತಾನೆ ಅಂತ ಏನೂ ತಿನ್ನೋದಿಲ್ಲ ಅಂತ ನೀವು ಹೇಳ್ತೀರಿ ಪೂರ್ಣ ವಿರುದ್ಧ ಜಗತ್ತನ್ನೇ ಭಕ್ಷಣ ಮಾಡ್ತಾನೆ ಚರಾಚರಾತ್ಮಕವಾದ ಜಗತ್ತನ್ನು ಆದ್ದರಿಂದಲೇ ದೇವರಿಗೆ ಅದಿತಿ ಅಂತ ಕರೀತಾರೆ ಸರ್ವಂವಾ ಅತಿ ತದತೇರ ಅತಿತ್ವಂ ನೈವೇದ್ಯ ಮಾಡುವಾಗ ತಿಳಿಯಬೇಕು ನಾನು ಕೊಡುವ ಅನ್ನೋ ಅಷ್ಟೇ ತಿಂತಾನೆ ದೇವರು ಅಂತ ತಿಳಿಬಾರದು ಇಡೀ ಜಗತ್ತನ್ನೇ ಭಕ್ಷಣೆ ಮಾಡ್ತಾನೆ ದೇವರು ಅವನಿಗೇನು ನಾವು ಕೊಡೋದರಿಂದ ಆಗಬೇಕಾಗಿದೆ ಸರಿ ಒಂದು ಅದಲ್ಲದೆ ಆ ಪರಮಾತ್ಮನಿಗೆ ಉಪನಿಷತ್ತು ಹೇಳುತ್ತದೆ ಸೂತ್ರವೂ ಹೇಳುತ್ತದೆ ಇನ್ನನೇಕ ಗ್ರಂಥಗಳಲ್ಲಿಯೂ ಕೂಡ ಭಗವಂತನಿಗೆ ಭೋಗ ಇದೆ ಅನ್ನೋದನ್ನು ಮುಂದೆ ಶ್ರೀಮದಾಚಾರ್ಯರು ಅದನ್ನು ಉದಾಹರಣೆ ಮಾಡುವವರಿದ್ದಾರೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಪರಮಾತ್ಮನಿಗೆ ಭೋಗ ಇದೆ ಅಂತ ಹೇಳುವುದುಂಟು ಅನ್ನೋವನ್ನು ತಿಂತಾನೆ ಅಂತ ತಿನ್ನೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅದಕ್ಕೆ ಶ್ರೀಮದಾಚಾರ್ಯರು ದೇವರಿಗೆ ಅನ್ನ ಇಲ್ಲ ಭೋಗ ಇಲ್ಲ ಅಂದರೆ ಯಾವ ಅರ್ಥದಲ್ಲಿ ಅನತೃತ್ವ ಹರೇರ್ದುಃಖ ಅನತೃತ್ವಾದು ಸದಾ ದೇವರು ದುಃಖ ಭೋಗ ಮಾಡೋದಿಲ್ಲ ಈ ದೇಹದೊಳಗಿದ್ದು ನಾವು ದುಃಖ ಭೋಗ ಮಾಡ್ತೇವೆ ದೇವರು ದುಃಖ ಭೋಗ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಅವನಿಗೆ ಭೋಗ ಇಲ್ಲ ಏನೋ ಕೆಟ್ಟ ವಾಸನೆ ಬಂತು ಮೂಗು ಮುಚ್ಚಿಕೊಡ್ತೀವಿ ವಾಹ್ ಹೊಲಸು ಅಂತೀವಿ ಇದೇ ದೇಹದೊಳಗೆ ದೇವರೂ ಇದ್ದಾನೆ ನಮ್ಮ ಘ್ರಾಣೇಂದ್ರಿಯದಲ್ಲಿ ದೇವರ ಘ್ರಾಣೇಂದ್ರಿಯಿದೆ ಆದರೆ ದೇವರು ಆ ಘರ್ಗಂಧದ ಅನುಭವದಿಂದ ದುಃಖವನ್ನು ಅನುಭವಿಸೋದು ದುರ್ಗಂಧದ ಅನುಭವ ಆಗತ್ತೆ ಮತ್ತೆ ದುರ್ಗಂಧದ ಅನುಭವ ದೇವರಿಗೆ ಆಗತ್ತೆ ದುರ್ಗಂಧ ಇದೆ ಅನ್ನೋದು ಗೊತ್ತು ಅದು ತಿಳಿತಿದೆ ಆದರೆ ಅದರಿಂದ ನಮಗೆ ದುಃಖ ಆಗತ್ತಲ್ಲ ಅದು ದೇವರಿಗೆ ಆಗೋದಿಲ್ಲ ಈ ಅರ್ಥದಲ್ಲಿ ದೇವರಿಗೆ ಭೋಗ ಇಲ್ಲ ಈ ದೇಹದಲ್ಲಿರುವ ಇಂದ್ರಿಯಗಳಿಂದ ಜೀವ ದುಃಖವನ್ನು ಭೋಗಿಸುವಂತೆ ಇದೇ ದೇಹದೊಳಗಿದ್ದ ದೇವರು ಇದೇ ಜೀವರ ದೇಹೇಂದ್ರಿಯಗಳಲ್ಲಿ ತನ್ನದೇ ತನ್ನ ಇಂದ್ರಿಯಗಳನ್ನು ಪ್ರವೇಶ ತಾನು ಭೋಗ ಮಾಡಿಸ್ತಾನೆ ವಿಶ್ವನಾಮಕ ಪರಮಾತ್ಮ ಮಾಂಡೂಕೋಪನಿಷತ್ತು ಹೇಳುತ್ತದೆ ನಮ್ಮ ಇಂದ್ರಿಯಗಳಲ್ಲಿ ದೇವರ ಇಂದ್ರಿಯಗಳಿದ್ದು ನಮ್ಮ ಇಂದ್ರಿಯಗಳಿಂದ ಬಾಹ್ಯ ಭೋಗವನ್ನು ಮಾಡಿಸ್ತಾನೆ ತಾನು ಮಾಡಿ ಮಾಡಿಸ್ತಾನೆ ದೇವರು ಆದರೆ ಇಂದ್ರಿಯಗಳಿಂದ ಎಲ್ಲ ವಿಷಯಗಳ ಜ್ಞಾನವನ್ನು ಮಾಡಿಸಿಕೊಟ್ಟು ಅದರಿಂದಾಗುವ ಸುಖ ಭೋಗ ಮಾಡುವಾಗ ಮಾತ್ರ ತಾನು ಬಾಯಿ ಹಚ್ಚುತ್ತಾನೆ ಮಾಡುವಾಗ ಮಾತ್ರ ದೇವರು ಮಾಡುವುದಿಲ್ಲ ಸುಖವನ್ನು ಮಾತ್ರ ಭೋಗ ಮಾಡ್ತಾನೆ ಶುಭವನ್ನು ದುಃಖವನ್ನು ದೇವರು ಭೋಗ ಮಾಡುವುದಿಲ್ಲ ಇದನ್ನು ಹೇಳಲು ಹೊರಟಿದ್ದಾರೆ ಅನರ್ತೃತ್ವ ಹರೇ ಹೇ ದುಃಖ ನರ್ತೃತ್ವಚ್ಯತೆ ಸದಾ ಉದಾಹರಣೆ ನಿಮಗೆಲ್ಲ ಗೊತ್ತು ಇಲ್ಲ ಅದೆಲ್ಲ ಬರ್ತದೆ ಇಲ್ಲೇ ಬರ್ತದೆ ಅಲ್ಲ ಈ ಅದೇ ನಾನು ದುಃಖಾನುಭವ ಇದೆ ಅಂತ ಈಗ ಹೇಳಲಿಲ್ಲ ದುರ್ಗಂಧದ ಅನುಭವ ಇದ್ದರೂ ಕೂಡ ದುರ್ಗಂಧದಿಂದ ದುಃಖದ ಭೋಗ ಇವನಿಗಾಗೋದಿಲ್ಲ ಅಂತ ಹೇಳಿದೆ ಹಾಗೆ ವಿಷಯ ಪದಾರ್ಥಗಳ ಅನುಭವವೂ ಆಗ್ತದೆ ವಿಷಯ ಪದಾರ್ಥಗಳಿಂದ ಸುಖದ ಅಭಿವ್ಯಕ್ತಿಯು ತನ್ನ ಸುಖದ ಅಭಿವ್ಯಕ್ತಿ ಆಗ್ತದೆ ಜೀವನ ಸುಖದ ಬಗ್ಗೆ ನಾನು ಹೇಳ್ತಾ ಇಲ್ಲ ಜೀವನ ದುಃಖ ಸುಖ ಎರಡೂ ಬಿಟ್ಟುಬಿಡಿ ನೀವು ಹೇಳಿದ ವಿಷಯ ಒಂದು ಬೇರೆ ಜೀವನ ಜೀವ ವಿಷಯ ಭೋಗ ಮಾಡ್ತಾನೆ ಸುಖ ಹುಟ್ಟುತ್ತದೆ ದೇವರು ವಿಷಯಗಳ ಭೋಗವನ್ನು ಮಾಡ್ತಾನೆ ನಿತ್ಯವಾದ ಸುಖ ಅಭಿವ್ಯಕ್ತ ಆಗ್ತದೆ ಅಷ್ಟೇ ಅಭಿವ್ಯಕ್ತಿ ಅಂತನ್ನೋದು ವಿಚಿತ್ರ ಅದು ಅದಕ್ಕೇನು ಉತ್ತರ ಇಲ್ಲ ಅಚಿಂತ್ಯ ಶಕ್ತಿ ಅಂತ ಹೇಳಿದ್ದಾರೆ ಆಗಮಿಷ್ಯತ್ ಸುಖಂಚಾಪಿ ತಚ್ಚ ಅಸ್ತೇವ ಸದಾಪಿತ ತಥಾಪಚಿಂತ್ಯ ಶಕ್ತಿತ್ವ ಜಾತಂ ಸುಖಮ ಅಷ್ಟೇ ಅದು ಹೇಗೆ ಅಂತ ನಮಗೆ ಗೊತ್ತಾಗೋದಿಲ್ಲ ಆದರೆ ಇದ್ದ ಪ್ರಮೇಯ ಇಷ್ಟು ವಿಷಯ ಭೋಗದಿಂದ ದೇವರಿಗೆ ನಿತ್ಯದಲ್ಲಿಯೂ ಪರಿಪೂರ್ಣವಾಗಿ ಇರುವ ಸುಖವೇ ಒಂದು ವಿಲಕ್ಷಣವಾದ ರೀತಿಯಲ್ಲಿ ಅಭಿವ್ಯಕ್ತವಾಗುವುದು ಅಷ್ಟೇ ಆದರೆ ಅದೇ ರೀತಿ ದುಷ್ಟ ವಿಷಯಗಳ ಭೋಗವನ್ನು ಮಾಡಿದಾಗ ಅದರಿಂದ ದೇವರಿಗೆ ದುಃಖದ ಪ್ರಾಪ್ತಿಯೂ ಇಲ್ಲ ಅಭಿವ್ಯಕ್ತಿ ಅಂತ ಪ್ರಶ್ನೇ ಇಲ್ಲ ಇದ್ರೆ ಅಭಿವ್ಯಕ್ತಿ ಆಗಬೇಕು ಇಲ್ಲವೇ ಇಲ್ಲ ಇಷ್ಟ ವ್ಯತ್ಯಾಸ ನೀವು ಹೇಳಿದ ಬೇರೆ ವಿಷಯ ಜೀವನಿಗಾಗುವಂತಹ ದುಃಖದ ಜ್ಞಾನ ದೇವರಿಗೆ ಆಗತ್ತೋ ಇಲ್ಲೋ ಆಗ್ತದೆ ಇದು ಜೀವನ ದುಃಖ ಅಂತ ತಿಳ್ಕೊತಾನೆ ಜೀವನಿಗಾಗುವ ಸುಖದ ಜ್ಞಾನ ಅದೂ ಆಗತ್ತೆ ಇದು ಜೀವನ ಸುಖ ಅಂತ ತಿಳ್ಕೊತಾನೆ ಅದರಿಂದ ಅವನಿಗೆ ಉಚ್ಚತ್ವ ಅನುಸಂಧಾನವೂ ಇಲ್ಲ ಇವನಿಗಾಗುವ ದುಃಖದಿಂದ ನಿತ್ಯಾನುಸಂಧಾನವೂ ಇಲ್ಲ ಅಂತ ಹೇಳಿದಿರಿ ಅದು ಒಪ್ಪಿದ ವಿಷಯ ಆದರೆ ಸ್ವಸ್ವರೂಪಭೂತವಾದಂತಹ ಸುಖದ ಅಭಿವ್ಯಕ್ತಿಯಾಗತ್ತೆ ಶ್ರೀನಿವಾಸ ತೀರ್ಥರ ವಾಕ್ಯವನ್ನು ಬೇಕು ಅಂದರೆ ಓದ್ತೇನೆ ಕರ್ಮಫಲಭೋಕ್ತೃತ್ವ ನಾಮ ಜೀವಕರ್ಮಾನುಸಾರೇಣ ಪ್ರಾಪ್ತೈಯತ್ ಫಲಂ ಶುಭ ರೂಪಂ ಅಂದರೆ ಸುಗಂಧ ರುಚಿಯಾದ ಪದಾರ್ಥ ಇತ್ಯಾದಿ ತದೇ ಅದೇ ವಸ್ತುವನ್ನೇ ಜೀವೇ ಸ್ಥಿತಿ ತದಂದ್ರಿಯ ಅಧಿಷ್ಠಾ ತುಂಕ್ತೀವಂಥ ಸುಖಂ ಜನ್ಯತೆ ಈಶ್ವರಸ್ ವ್ಯಜ್ಯತೆ ಈ ಅಭಿಪ್ರಾಯವನ್ನು ನಾನು ಹೇಳಿತು ಹಾಗಾದರೆ ಇಲ್ಲಿ ಕೆಲವರು ತಿಳಿಯಬೇಕು ಏ ಅಂತೂ ಬಾಹ್ಯವಾದ ವಿಷಯಗಳನ್ನು ದೇವರು ಭೋಗ ಮಾಡ್ತಾನೆ ಅಂತ ನೀವಂದುಬಿಟ್ರಲ್ಲ ಅದನ್ನು ಮಾಡೋದೇ ಇಲ್ಲ ಅವನು ಕೇವಲ ಸ್ವಾಕ್ಷರಸವನ್ನು ಭೋಗ ಮಾಡ್ತಾನೆ ಅಂತ ಅದು ಬೇರೆ ಅದು ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ಭಗವಂತನ ಸುದ್ದಿ ಇದು ನಮ್ಮ ಅಂತರ್ಯಾಮಿಯಾದ ದೇವರು ಬರೀ ರ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡಿದರೆ ನಮಗೆ ಶಂಖವಾದ್ಯ ಅಷ್ಟೇ ಆಮೇಲೆ ಊಟ ಮಾಡಲಿಕ್ಕೆ ಬರೋದಿಲ್ಲ ನನ್ನ ಇಂದ್ರಿಯದಲ್ಲಿ ಇದ್ದು ದೇವರು ಊಟ ಮಾಡಿದರೆ ತಾನೇ ನನಗೆ ಊಟ ಮಾಡಲಿಕ್ಕೆ ಬರೋದು ಅದಕ್ಕಾಗಿ ವಿಶ್ವೋಹಿ ಸ್ಥೂಲಭುನಿತ್ಯಂ ಮಂಡೂಕು ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ವಿಶ್ವನಾಮಕ ಪರಮಾತ್ಮ ಸ್ಥೂಲವಾದ ಪದಾರ್ಥವನ್ನು ಭೋಗ ಮಾಡ್ತಾನೆ ಅವನು ಮಾಡಿದರೇನೇ ಇಡೀ ವಿಶ್ವ ಸ್ಥೂಲ ಪದಾರ್ಥವನ್ನು ಭೋಗ ಮಾಡಲಿಕ್ಕೆ ಸಾಧ್ಯ ಇದೆ ವಿಶ್ವನಾಮಕ ಪರಮಾತ್ಮ ಸ್ಥೂಲವಾದ ಪದಾರ್ಥ ಭೋಗವನ್ನು ತಾನು ಮಾಡಿ ಸಮಗ್ರ ಜೀವನಿಂದಲೂ ಮಾಡಿಸ್ತಾನೆ ಅನ್ನೋದಕ್ಕೆ ನಾವು ಸುಖವಾಗಿದ್ದೇವೆ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅವತಾರದಲ್ಲಿಯೂ ಸ್ಥೂಲವಾದದ್ದನ್ನು ಭೋಗ ಮಾಡ್ತಾನೆ ಅಂತರ್ಯಾಮಿಯಾಗಿಯೂ ಸ್ಥೂಲ ರೂಪವನ್ನು ಸ್ಥೂಲವಾದ ವಸ್ತುಗಳ ಭೋಗವನ್ನು ದೇವರು ಮಾಡ್ತಾನೆ ಪ್ರತಿಮೆಯಲ್ಲಿರುವಂತಹ ಭಗವಂತ ಸಾರಗ್ರಹಣವನ್ನು ಮಾಡ್ತಾನೆ ಸ್ಥೂಲ ಭೋಗ ಮಾಡುವುದಿಲ್ಲ ಅಂತ ತಿಳಿಯಬೇಕು ಈ ಸಮಗ್ರವಾದ ಜಗದ್ವ್ಯಾಪಿಯಾದ ಪ್ರಲಯ ಮಾಡುವ ದೇವರು ಅವನು ಇಡೀ ಜಗತ್ತಿನ ಭಕ್ಷಣವನ್ನು ಮಾಡ್ತಾನೆ ಮಾಡಲೇಬೇಕವನು ಇಲ್ಲೇ ಆದರೆ ಜಗತ್ತು ಉಳಿದು ಬಿಡ್ತದೆ ಬರೀ ಸ್ವಾಕ್ಯ ಏನು ಮಾಡೋದು ಆದ್ದರಿಂದ ಅನತೃತ್ವಂ ಹರೇ ಹೇ ಈ ಉದಾಹರಣೆ ನಿಮಗೆ ಅನೇಕ ಜನ ಕೊಟ್ಟಿರ್ತಾರೆ ಗೊತ್ತಿದೆ ಆದರೂ ನೆನಪು ಮಾಡಿಕೊಳ್ಳಿ ತಿಂದರೂ ತಿಂದಿಲ್ಲ ಅಂತೆ ದೇವರನ್ನು ಯಾವ ಅರ್ಥದಲ್ಲಿ ಕೆಟ್ಟದನ್ನು ತಿಂದಿಲ್ಲ ಅಂತ ಅವನು ಕುಡಿಯೋದಿಲ್ಲ ಅಂತಂತಾರಲ್ಲ ಅವಶ್ಯವಾಗಿ ನಿಮ್ಮ ಮಗಳನ್ನು ಅವನಿಗೆ ಕೊಡಬಹುದು ಅವನಿಗೇನು ಕುಡಿಯೋ ಚಟ ಇಲ್ಲ ಕುಡಿಯೋ ಚಟ ಇಲ್ಲ ಅಂದರೆ ಏನು ಕುಡಿಯೋ ಚಟ ಇಲ್ಲ ಹೇಳಬೇಕೇನದನ್ನು ಹಾಲು ಕುಡಿಯೋ ಚಟ ಇಲ್ಲ ಅಂತ ಅರ್ಥ ಅಲ್ಲ ಅಥವಾ ತೀರ್ಥ ಕುಡಿಯೋ ಚಟನೂ ಇಲ್ಲ ಅಂತ ಅರ್ಥನೇ ಅಂದರೆ ಅಂಥವನಿಗೆ ಕೊಡಬೇಕ್ಯಾಕ್ ಕನ್ಯಾ ಅಲ್ಲ ಮದ್ಯಪಾನ ಮಾಡೋ ಚಟ ಇಲ್ಲ ಅಂತ ಅರ್ಥ ಕೆಟ್ಟದ್ದನ್ನು ಹಾಗೆ ದೇವರಿಗೆ ತಿನ್ನೋ ಅಭ್ಯಾಸ ಇಲ್ಲ ಅಂದರೆ ದುಃಖವನ್ನು ತಿನ್ನೋ ಅಭ್ಯಾಸ ಇಲ್ಲ ಅನತೃತ್ವ ಹರೇರ್ ದುಃಖ ಸದಾ ಇನ್ನೊಂದು ಅರ್ಥ ಹೇಳ್ತಾರೆ ದೇವರಿಗೆ ಭೋಗ ಇಲ್ಲ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ವಿಷಯಾನ್ ವಿನಾಪಿ ಪೂರ್ಣತ್ವಾತ್ ನಮಗೆ ವಿಷಯ ಭೋಗ ಮಾಡದೇ ಇದ್ದರೆ ಸೊರಗ್ತೇವೆ ಅಶಕ್ತಿ ಬರ್ತದೆ ಹಾಗೆ ದೇವರಿಗಿಲ್ಲ ಇದನ್ನು ತಿಂದೇ ಇದ್ದರೂ ದುಃಖವನ್ನಂತೂ ಭೋಗ ಮಾಡೋದೇ ಇಲ್ಲ ಶುಭವಾದ ವಸ್ತುಗಳನ್ನು ಸುಗಂಧ ರುಚಿಯಾದ ಪದಾರ್ಥಗಳು ಇವುಗಳಲ್ಲದರ ಭೋಗದಿಂದ ದೇವರ ತನ್ನ ಸುಖದ ಅಭಿವ್ಯಕ್ತಿ ಮಾಡಿಕೊಳ್ತಾನೆ ಇಲ್ಲಂತಲ್ಲ ಆದರೆ ಅದು ಲೀಲೆಯ ಅಕಸ್ಮಾತ್ ಭೋಗ ಮಾಡಲಿಲ್ಲ ಹಾಗಾದರೆ ಅವನಿಗೆ ಆ ಸುಖ ಸಿಗೋದೇ ಇಲ್ಲ ಹಾಗೇನಲ್ಲ ಸುಮ್ಮನೆ ಮಾಡ್ತಾನಷ್ಟೇ ಲೀಲ ಅದು ಕ್ರೀಡಾ ಕ್ರೀಡೆಯ ಮಾಡ್ತಾನೆ ಹೊರತು ಈ ಭೋಗವಿಲ್ಲ ಅಂದರೆ ದೇವರಿಗೆ ಬಲಹೀನತೆ ಬರುತ್ತೆ ಅಂತಲ್ಲ ಈ ಅರ್ಥದಲ್ಲಿಯೂ ಕೂಡ ಅವನು ಭೋಗ ಮಾಡೋದಿಲ್ಲ ಇವರು ವಾಕರ್ ಹಿಡ್ಕೊಂಡು ನಡೀತಾರೆ ಅಂತ ಇಲ್ಲಿದ್ದವರಲ್ಲ ಸುಮ್ಮನೆ ಕೈ ಮಾಡೋದಷ್ಟೇ ಇವರು ವಾಕರ್ ಹಿಡ್ಕೊಂಡು ನಡೀತಾರೆ ಅಂತಂತ ಇವರು ಹಾ ಅವ್ರಿಗೇನು ವಾಕರ್ಬೇಕು ಆ ವಾಕ್ಯ ಅವರು ವಾಕರ್ ಹಿಡ್ಕೊಂಡು ನಡೆಯೋದಿಲ್ಲ ಅಂತ ಯಾಕೆ ನಡೆಯೋದಿಲ್ಲ ಅಪ್ಪ ಪ್ಯಾರಾಲಿಸ್ ಅಟ್ಯಾಕ್ ಆಗಿದೆ ಮತ್ತೇನೋ ತೊಂದರೆ ಆಗಿದೆ ವಾಕರ್ ಹಿಡ್ಕೊಂಡು ನಡೀತಾನೆ ಅವನಿಗೆ ವಾಕರ್ ತಂದು ಕೊಡಬೇಕಾದ್ರೆ ಇವನು ವಾಕರ ಅಲ್ಲಿಂದ ಹಿಡ್ಕೊಂಡು ಇವನು ಆಟ ಆಡ್ತಾ ಬರ್ತಾನೆ ನಡೀತಾ ವಾಕರ್ ಹಿಡ್ಕೊಂಡು ನಡೀತಾನಲ್ಲ ಮಗನು ಯಾಕನ್ನೋದಿಲ್ಲ ಇವನು ಮಗ ವಾಕರ ಹಿಡ್ಕೊಂಡು ನಡೀತಾನೆ ಅಂತ ಯಾಕೆ ಅನ್ನೋದಿಲ್ಲ ಹೇಳಿ ಅಪ್ಪನಿಗೆ ತಂದು ಕೊಡುವಾಗ ಹೀಗೆ ಮೇಲೆತ್ಕೊಂಡು ತರಬೋದು ಅಥವಾ ಹುಡುಗನಾಗಿದ್ದರೆ ಆಟ ಆಡ್ಕೋತ ತಾನೂ ನಡೀತಾ ನಡೀತಾ ಕೊಡ್ತಾನೆ ಆದರೆ ಯಾರೂ ಅವನನ್ನು ವಾಕರ್ ಹಿಡ್ಕೊಂಡು ನಡೀತಾನೆ ಪಾಪ ಹುಡುಗ ಇಷ್ಟು ಚಿಕ್ಕ ವಯಸ್ಸು ಏನು ಮಾಡಬೇಕು ಅಂತ ಯಾರೂ ಅಳೋದಿಲ್ಲ ಯಾಕೆಂದರೆ ಆಟ ಅದು ಅವನಿಗೆ ವಾಕರು ವಾಕರ್ ಹಿಡ್ಕೊಂಡು ನಡೆದರೂ ನಡೆದಿಲ್ಲ ಅಂತೇವೆ ಯಾಕೆ ವಾಕರ್ ಇಲ್ಲದೇ ಇದ್ದರೂ ಅವನು ನಡೆಯಬಹುದು ಆದ್ದರಿಂದ ಅವನು ವಾಕರ್ ಹಿಡ್ಕೊಂಡು ನಡೆದರೂ ವಾಕರ್ ಹಿಡ್ಕೊಂಡು ನಡೆದಿಲ್ಲ ಅಂತ ಅನ್ನೋದು ಮುದುಕನಿಗೆ ಮಾತ್ರ ಇವನು ವಾಕರ್ ಹಿಡ್ಕೊಂಡು ನಡೀತಾನೆ ಅನ್ನೋದು ಹಾಗೆ ನಮ್ಮ ನಾವೆಲ್ಲರೂ ಕೂಡ ವಿಷಯ ಭೋಗವನ್ನು ಮಾಡಿದ್ದಕ್ಕೆ ವಿಷಯಭೋಗವನ್ನು ಮಾಡಿದವು ಅಂತ ನಮಗೆ ಟೈಟಲ್ ಬರ್ತದೆ ಯಾಕೆಂದ್ರೆ ಅದು ಇಲ್ಲದೇ ಇದ್ದರೆ ನಾವು ಬದುಕೋದೇ ಸಾಧ್ಯ ಇಲ್ಲ ದೇವರೂ ವಿಷಯ ಭೋಗ ಮಾಡ್ತಾನೆ ಆದರೆ ಅವನಿಗೆ ಭೋಗ ಮಾಡ್ತಾನೆ ಅಂತ ಅನ್ನೋದಿಲ್ಲ ಯಾರು ಯಾಕೆ ಭೋಗ ಮಾಡದೇ ಇದ್ದರೂ ಅವನು ಬದುಕಿದ್ದಾನೆ ಸುಮ್ಮನೆ ಆಟಕ್ಕಾಗಿ ಭೋಗ ಮಾಡ್ತಾನೆ ಅದೇ ಉದಾಹರಣೆ ಇಲ್ಲಿದೆ ನೋಡಿ ಅಪ್ಪನಿಗೆ ವಾಕರ್ ತಂದು ಕೊಡೋದಕ್ಕೋಸ್ಕರ ಅವನು ಹಿಡ್ಕೊಂಡು ಬಂದದ್ದೇ ಹೊರತು ತನಗಾಗಿಯೇ ಅಲ್ಲ ಹಾಗೆ ನಮ್ಮಿಂದ ಭೋಗ ಮಾಡಿಸಬೇಕು ಅನ್ನೋದಕ್ಕೆ ದೇವರು ತಾನೂ ಭೋಗ ಮಾಡ್ತಾನೆ ಹೊರತು ತನಗಾಗಿಯೇ ಅಲ್ಲ ವ್ಯತ್ಯಾಸ ಇಷ್ಟೇ ಅಪ್ಪನಿಗಾಗಿ ಮಗ ಅಲ್ಲಿ ಸೇವೆ ಮಾಡ್ತಾ ಇಲ್ಲಿ ಮಕ್ಕಳಿಗಾಗಿ ಅಪ್ಪ ಕೆಲಸ ಮಾಡ್ತಾ ಇದ್ದಾನೆ ದೇವರಿಗೆ ಅನತ್ತ ಅಂತ ಕರೆಯೋದು ದೇವರು ತನ್ನದಕ್ಕೋಸ್ಕರನೇ ತನ್ನ ಭೋಗಕ್ಕಾಗಿಯೇ ತಾನು ಅತ್ತ ಅಂತ ತಿಳಿದರೆ ನಾವೆಲ್ಲರೂ ಅತ್ತ ಅಂತಾಗಬೇಕಾಗತ್ತೆ ಆದ್ದರಿಂದ ಹಾಗೆ ತಿಳಿಯಬಾರದು ವಿಷಯಾನ್ ವಿನಾಪಿ ಪೂರ್ಣತ್ವಾ ಸ್ವರೂಪಾನಂದ ಭೋಗಿನಃ ಶುಭಮತ್ಯೇವಿ ಸದಾ ಸರ್ವತ್ರೀ ಸ್ಥಿತಮಿಹು ಯಾವಾಗಲೂ ದೇವರು ಸರ್ವತ್ರೀ ಅನ್ನುವ ಶಬ್ದಕ್ಕೆ ಅರ್ಥ ಏನು ಎಲ್ಲ ಇಂದ್ರಿಯಗಳ ಎದುರಿನಲ್ಲಿ ವಿಷಯಗಳು ಬಂದು ನಿಂತಾಗಲೂ ಕೂಡ ಅಂತ ಅರ್ಥ ಸರ್ವತ್ರ ಅನ್ನೋದಕ್ಕೆ ಶ್ರೀನಿವಾಸ ತೀರ್ಥರು ಹೇಳುವ ಅರ್ಥ ಬಲಭಾಗಕ್ಕೆ ಮೇಲ್ಭಾಗದಲ್ಲಿ ಸರ್ವತ್ರೀ ಇಂದ್ರಿಯೇಶು ಅಭಿಮುಖತಯ ತದಭೋಗ್ಯತ್ವೇ ಸ್ಥಿತ ಶುಭಂ ವಿಷಯ ಅತ್ತೀತಿ ಯೋಜನಾ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಅಭಿಮುಖವಾಗಿ ವಿಷಯಗಳು ಭೋಗ್ಯವಾಗಿ ಬಂದು ನಿಂತಾಗಲೂ ದೇವರು ಕೇವಲ ಶುಭವನ್ನಷ್ಟೇ ಗ್ರಹಣ ಮಾಡ್ತಾನೆ ಹೊರತು ಅಶುಭವನ್ನು ತಿಳಿತಾನೆ ಆದರೆ ಅದರ ಭೋಗ ಮಾಡೋದು ತಿಳಿಯೋದು ಬೇರೆ ಭೋಗ ಬೇರೆ ಅಂತ ಪ್ರಮೇಯ ದೀಪಿಕಾದಲ್ಲಿ ಟೀಕಾಗೃತ್ಪಾದರೆ ಹೇಳ್ತಾರೆ ತಿಳಿಯೋದು ಅಂದರೆ ಅನುಭವ ಬರೆಯೋದು ಇದು ದುರ್ಗಂಧ ಇದೆ ತಿಳಿದು ಬಿಡೋದಷ್ಟೇ ಆ ದುರ್ಗಂಧದಿಂದ ಏನ್ ಪರಿಣಾಮ ಆಗಬೇಕು ಅದನ್ನು ಮಾಡಿಕೊಂಡ್ರೆ ಅದು ಭೋಗ ಅದರ ಜ್ಞಾನದಿಂದ ಇವನಿಗೆ ದುಃಖವಾಗಿ ಏನು ಇಚ್ಛಾನುಸಂಧಾನ ಬಂದು ಇದೆಲ್ಲ ಆದರೆ ಅದು ಭೋಗ ಅದು ದೇವರಿಗೆ ಆಗುವುದಿಲ್ಲ ಅದಕ್ಕೆ ಶುಭಮತ್ಯೇವ ಹಿ ಸದಾ ಸರ್ವತ್ರಾಪಿ ಸ್ಥಿತಂಹು ಈ ಒಂದು ಕಾರಣಕ್ಕಾಗಿಯೂ ದೇವರಿಗೆ ತಿನ್ನೋದಿಲ್ಲ ಅಂತಾರೆ ಏನ್ ತಿಂತಾನೋ ಶುಭವಾರದ್ದನ್ನಷ್ಟೇ ಸ್ವೀಕಾರ ಮಾಡುತ್ತಾನೆ ಅಶುಭವನ್ನು ಸ್ವೀಕಾರ ಮಾಡೋದಿಲ್ಲ ಈ ಅರ್ಥದಲ್ಲಿಯೂ ದೇವರನ್ನು ತಿನ್ನೋದಿಲ್ಲ ಅಂತಂತಾರೆ ಸ್ವಾದೋರದನವಧತ್ತಿ ಜೀವಃ ಅಸ್ವಾದು ಅಪಿ ಯತ್ಸದ ನಿಜವಾಗಿ ತನಗೆ ಸ್ವಾದ ಅಲ್ಲ ಮೋಕ್ಷದಲ್ಲಿ ಆಗುವ ಸುಖಾನುಭವ ಏನಿದೆ ನೋಡಿ ಅದೇ ಸ್ವಾದ ಸುಖ ಏನಿದೆ ಅದೇ ಸ್ವಾದ ದುಃಖ ಮಿಶ್ರವಲ್ಲದ ಕೇವಲ ಸುಖ ಅಥವಾ ಆ ಸುಖಕ್ಕೆ ಸಾಧನವಾದ ಮೋಕ್ಷದಲ್ಲಿರುವಂತಹ ಶುದ್ಧ ಸತ್ವಾತ್ಮಕವಾದ ಪದಾರ್ಥಗಳು ಕೇವಲ ಸುಖವನ್ನೇ ಕೊಡುತ್ತದೆ ಅದು ನಿಜವಾದ ಸ್ವಾದು ಇಲ್ಲಿರುವುದು ಸುಖ ದುಃಖ ಎರಡನ್ನೂ ಕೊಡುತ್ತದೆ ಇದು ನಿಜವಾದ ನಿತ್ಯವಾದ ಶುದ್ಧವಾದ ಸುಖಕ್ಕೆ ಸಾಧನ ಅಲ್ಲ ಇದು ಆದರೂ ಇದು ಸುಖ ಸಾಧನ ಅಂತ ತಿಳಿದು ದೀವ ಭೋಗ ಮಾಡ್ತಾನೆ ಅಸ್ವಾಧ್ವಪಿ ನಿತ್ಯವಾದ ದುಃಖ ಮಿಶ್ರವಲ್ಲದ ಸುಖಕ್ಕೆ ಸಾಧನವಾಗದಿದ್ದರೂ ಸ್ವಾದುವತ್ ಇದೇ ನಿತ್ಯವಾದ ದುಃಖ ಮಿಶ್ರವಲ್ಲದ ಸುಖಕ್ಕೆ ಸಾಧನ ಅನ್ನುವ ತಪ್ಪು ತಿಳುವಳಿಕೆಯಿಂದ ಜೀವ ಭೋಗ ಮಾಡ್ತಾನೆ ಅನಾರತಂ ಭೋಗ ಮಾಡ್ತಾನೆ ಸ್ವಾಧ್ವತ್ತಿ ಇದೆ ಆದ್ದರಿಂದ ಜೀವನಿಗೆ ಭೋಗ ಇದೆ ಅಂತ ಹೇಳ್ತದೆ ದೇವರಿಗೆ ಇಲ್ಲ ಅಂದರೆ ನಾಲ್ಕು ರೀತಿಯಾಗಿ ಶ್ರೀಮದಾಚಾರ್ಯರು ಹೇಳಿದ ಹಾಗ ಭೋಗ ಇದ್ದರೂ ದುಃಖ ಭೋಗ ಇಲ್ಲ ಅನ್ನುವುದಕ್ಕೆ ದೇವರಿಗೆ ಭೋಗ ಇಲ್ಲ ಅಂತ ಕರೀತಾರೆ ಒಂದು ಎರಡನೇದಾಗಿ ಭೋಗ ಮಾಡಿದರು ಭೋಗವಿಲ್ಲದೆ ಬದುಕಲಿಕ್ಕೆ ಬರೋದಿಲ್ಲ ಅಂತಲ್ಲ ಭೋಗವಿಲ್ಲದಿದ್ದರೂ ಬದುಕಬಲ್ಲ ಭೋಗವನ್ನು ಬರೀ ಕ್ರೀಡೆಯಿಂದ ಮಾಡ್ತಾನೆ ಎನ್ನುವುದಕ್ಕಾಗಿ ದೇವರಿಗೆ ಭೋಗ ಇಲ್ಲ ಅಂತಾರೆ ಎರಡು ಅಶುಭ ವಸ್ತುಗಳನ್ನ ಸುಖ ದುಃಖ ಇವುಗಳು ಫಲ ಫಲ ಅಲ್ಲ ಸಾಧನ ಶುಭ ವಸ್ತುಗಳ ಭೋಗವನ್ನು ಮಾತ್ರ ಮಾಡ್ತಾನೆ ಅಶುಭ ವಸ್ತುಗಳ ಭೋಗ ಮಾಡುವುದಿಲ್ಲ ಅನ್ನುವುದಕ್ಕೋಸ್ಕರನು ಅವನಿಗೆ ಭೋಗ ಇಲ್ಲ ಅಂತಾರೆ ಮೂರು ಭೋಗ ಮಾಡಿದರೂ ಸ್ವತಂತ್ರವಾಗಿ ಭೋಗ ಮಾಡ್ತಾನೆ ಪರತಂತ್ರವಾಗಿ ಭೋಗ ಮಾಡೋದಿಲ್ಲ ಅನ್ನೋದಕ್ಕಾಗಿ ಅವನಿಗೆ ಭೋಗ ಇಲ್ಲ ಅಂತಾರೆ ಇದು ನಾಲ್ಕು ಇಷ್ಟು ಅರ್ಥಗಳಲ್ಲಿ ದೇವರಿಗೆ ಭೋಗ ಇಲ್ಲ ಅಂತ ಭೋಗನಿರ್ಣಯ ಅನ್ನುವ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣಾ